ಕೃಷ್ಣಾಯ ವಾಸುದೆವ ದೇವೀನಂದನಾ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮುಯಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಹೀಗೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಆ ಅಧ್ಯಾಯದಲ್ಲಿ ಕರ್ತವ್ಯ ವಿಮುಖನಾಗಿರ್ತಕ್ಕಂಥ ಅರ್ಜುನನನ್ನು ಕರ್ತವ್ಯದ ಕಡೆಗೆ ಎಳೆದು ತರುವಂತಹ ಪ್ರವೃತ್ತಿ ಅಂತ ಅದರ ಗೀತೆದು ಅನನ್ಯವಾಗಿರ್ತಕ್ಕಂಥ ಕೃತಿ ಭಗವದ್ಗೀತೆ ಹೀಗೆ ಪ್ರತಿ ಪ್ರತಿ ಹಂತದಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಮಾರ್ಗದರ್ಶನವನ್ನು ಅಪೇಕ್ಷೆ ಮಾಡುವಂತಹ ಪರಮ ಸಾತ್ವಿಕ ಪ್ರವೃತ್ತಿ ಅರ್ಜುನನದು ಬಂಧು ಬಾಂಧವರನ್ನು ಜ್ಞಾನಿಗಳನ್ನು ಗುರುಗಳನ್ನು ಹಿರಿಯರನ್ನು ಅಂತಹ ಉದ್ವಿಗ್ನತೆ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಂತಹ ಜಟಿಲ ಪ್ರಸಂಗದಲ್ಲೂ ಕೂಡ ಅವರನ್ನು ಗುರುತಿಸಿ ಗೌರವಿಸುವಂತಹ ಮನೋಧರ್ಮವನ್ನ ಹೊಂದಿದ್ದ ಇತರರಿಗೋಸ್ಕರ ತಾನು ನನ್ನ ನಿಸ್ವಾರ್ಥ ಭಾವವನ್ನು ಹೊಂದಿದವನು ಅರ್ಜುನ ಕಿಂಚಿತ್ತೂ ಸ್ವಾರ್ಥ ಅನ್ನೋದು ಅರ್ಜುನನಲ್ಲಿ ಇರಲಿಲ್ಲ ಹೀಗೆ ನಾನಾ ರೀತಿಯಾಗಿ ಕೃಷ್ಣನ ಮುಂದೆ ತನ್ನ ದುಃಖವನ್ನೆಲ್ಲ ತೋಡಿಕೊಂಡು ಸರ್ವ ಸಮರ್ಪಣಾ ಭಾವ ಎಲ್ಲ ಮೊದಲಾಗಿರ್ತಕ್ಕಂಥ ಸದ್ಗುಣಗಳು ಅರ್ಜುನನ ವಿಷಾದವನ್ನು ಗೀತೆಯನ್ನು ನೇರವಾಗಿ ಅವನಿಂದಲೇ ಶ್ರವಣ ಮಾಡುವಂತಹ ಯೋಗವನ್ನು ತಂದುಕೊಡ್ತು ಇಂತಹ ಭಗವದ್ಗೀತೆ ಮನಸ್ಸಿನಲ್ಲಿರ್ತಕ್ಕಂಥ ಮೋಹ ಅಜ್ಞಾನಾದಿಗಳನ್ನು ಕಳೆಯುತ್ತೆ ತತ್ವಜ್ಞಾನದ ಹಾದಿಯನ್ನು ತೋರಿಸುತ್ತೆ ಅದೇ ದುರ್ಯೋಧನನಿಗೆ ಎದುರಿಗೆ ಇರ್ತಕ್ಕಂಥ ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಕಾಣಲಿಲ್ಲ ಅವನ ನಾಮಸ್ಮರಣೆಯೂ ಬರಲಿಲ್ಲ ಅದರಿಂದ ಫಲ ಏನಾಯಿತು ಅಂದರೆ ಪರಾಜಯ ಕೊನೆಗೆ ಪ್ರಾಣನೂ ಕೂಡ ಉಳಿಲಿಲ್ಲ ಅರ್ಜುನ ತ್ಯಾಗ ಮಾಡಿದ್ದು ಬರೆ ಶಸ್ತ್ರವನ್ನಲ್ಲ ಕರ್ತವ್ಯವನ್ನು ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಬರೇ ಶಸ್ತ್ರಗ್ರಹಣ ಮಾತ್ರ ಅಲ್ಲ ಶಸ್ತ್ರ ಹಿಡಿದು ಯುದ್ಧ ಮಾಡೋದರಲ್ಲಿ ಕರ್ತವ್ಯ ಕರ್ಮವನ್ನೇ ಅಂದರೆ ಕ್ಷಾತ್ರ ಧರ್ಮವನ್ನು ಯಾವ ರೀತಿಯಾಗಿ ಅತ್ಯವಶ್ಯವಾಗಿ ಪರಿಪಾಲನೆ ಮಾಡಲೇಬೇಕು ಅಂತ ಉಪದೇಶವನ್ನು ಮಾಡಿದ ಹೀಗೆ ಕರ್ತವ್ಯ ವಿಮುಖನಾದವನನ್ನು ಕರ್ತವ್ಯದ ಕಡೆಗೆ ಎಳೆದು ತಗೊಂಡು ಬರುವಂತಹ ಶ್ರೇಷ್ಠ ಕೃತಿ ಅಂತಾದರೆ ಭಗವದ್ಗೀತೆ ಇಲ್ಲಿ ಕರ್ತವ್ಯ ವಿಮುಖನಾಗೋದನ್ನೂ ಅರ್ಜುನ ಅವನು ನರ ಹಾಗಾದರೆ ನಾವು ನಮ್ಮ ನಮ್ಮ ಕರ್ತವ್ಯದಿಂದ ವಿಮುಖರಾಗುವಂತಹ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅರ್ಜುನ ನಮ್ಮ ಮಾರ್ಗದರ್ಶನವನ್ನು ಮಾಡ್ತಾನೆ ನಾರಾಯಣನಾಗಿರ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮನನ್ನೇ ಶರಣಾಗತಿ ಹೊಂದಬೇಕು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂದರೆ ಹಾಗೆ ಗೀತಾಮೃತವನ್ನು ಶ್ರವಣ ಮಾಡಬೇಕು ಅದರಿಂದ ನಮಗೇನು ಫಲ ಸಿಗ್ತಾ ಇದೆ ಅಂತ ಕೇಳಿದರೆ ಜೀವನ ಅನ್ನೋ ಕುರುಕ್ಷೇತ್ರ ಏನಿದೆ ಅಂತಹ ಯುದ್ಧದಲ್ಲಿ ಕಾಮಾದಿ ಹರಿಷಡ್ವರ್ಗಗಳನ್ನು ಶತ್ರುಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆ ಎಲ್ಲ ಶತ್ರುಗಳನ್ನು ಜಯಿಸ್ಲಿಕ್ಕೆ ನಮಗೆ ಭಗವಂತನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ಕೊನೆಗೆ ಅತ್ಯಂತಿಕ ಫಲ ಅಂತ ಹೇಳಿದ್ರೆ ಸಂಸಾರ ಅನ್ನೋ ರೋಗದಿಂದನೇ ಮುಕ್ತಿಯಾಗತ್ತೆ ಅಂತ ಈ ರೀತಿಯಾಗಿ ಅರ್ಜುನ ವಿಷಾದ ಯೋಗವನ್ನು ಅಲ್ಲಿ ಪರಿಸಮಾಪ್ತಿಯನ್ನು ಮಾಡ್ತಾರೆ ಮುಂದೆ ಎರಡನೇ ಅಧ್ಯಾಯ ಇದು ಸಾಂಖ್ಯ ಯೋಗ ಅಂತ ಹೀಗೆ ಅರ್ಜುನ ವೈಯಕ್ತಿಕವಾಗಿ ಐಹಿಕ ಮತ್ತು ಪಾರತ್ರಿಕ ಸುಖಗಳಿಗೆ ವಿಘಾತಕರವಾಗಿರ್ತಕ್ಕಂಥ ಅತ್ಯಂತ ಹಾನಿಕರವಾಗಿರುವಂತಹ ವ್ಯವಸ್ಥಾ ದೃಷ್ಟಿಯಿಂದ ನೋಡಿದಾಗ ಸಮಾಜಘಾತಕವೂ ಆಗಿರುವಂತಹ ಯುದ್ಧದಲ್ಲಿ ನಾನು ತೊಡಗೋದಿಲ್ಲ ಈ ರೀತಿಯಾಗಿ ಅರ್ಜುನ ತನ್ನ ಹಠವನ್ನು ಹಿಡಿದುಕೂಡ್ತಾನೆ ಯಾವುದೇ ಕಾರಣಕ್ಕೂ ತಾನು ಹಿಡಿದಿರ್ತಕ್ಕಂಥ ಪಟ್ಟನ್ನು ಅರ್ಜುನ ಸಡಿಲಿಸುವುದೇ ಇಲ್ಲ ಅಂತ ಈ ವಿಚಾರವನ್ನು ಸಂಜೆಯೇ ಹೇಳ್ತಾನೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಶಸ್ತ್ರತ್ಯಾಗ ಮಾಡಿದ ಮೇಲೆ ಮುಂದೆ ಏನಾಯಿತು ಈ ರೀತಿಯಾಗಿ ಧೃತರಾಷ್ಟ್ರ ಸಂಜಯನನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾನೆ ಸಂಜೆಯ ಉವಾಚ ತಂ ತಥಾ ಕೃಪಯ ವಿಷ್ಠ ಅಷ್ಟುಪೂರ್ಣಕು ಲೇಕ್ಷಣಂ ವಿಷೀದಂತ ಮಿದಂ ವಾಕ್ಯಂ ಉವಾಚ ಮಧುಸೂಧನ ಅರ್ಜುನ ಯಾವ ಕಾರಣಕ್ಕೂ ತನ್ನ ಹಠವನ್ನು ಪಟ್ಟನ್ನು ಸದಿಸೋದೇ ಇಲ್ಲ ಭಿಕ್ಷೆ ಬೇಡಿಯಾದರೂ ನಾನು ಜೀವನ ಮಾಡ್ತೀನಿ ಅಥವಾ ವಾನಪ್ರಸ್ಥಾಶ್ರಮನಾಗಿ ಅರಣ್ಯಕ್ಕೆ ಹೋಗಿ ಆದರೂ ನಾನು ಬದುಕ್ತೀನಿ ಬಂಧುಗಳ ಹತ್ಯೆಯನ್ನು ಗುರುಗಳ ಹತ್ಯೆಯನ್ನು ಜ್ಞಾನಿಗಳ ಹತ್ಯೆಯನ್ನು ಮಾಡುವಂತಹ ಇಂತಹ ನಿರ್ಧಯ ಕಾರ್ಯವನ್ನು ಕೇವಲ ಸ್ವಾರ್ಥದ ಅಪೇಕ್ಷೆಯಿಂದ ರಾಜ್ಯದ ನಾನು ಮಾಡೋದಿಲ್ಲ ಈ ರೀತಿಯಾಗಿ ಅರ್ಜುನ ತೀವ್ರವಾಗಿರ್ತಕ್ಕಂಥ ಮಾನಸಿಕ ಉದ್ವೇಗಕ್ಕೆ ಒಳಗಾಗಿರ್ತಕ್ಕಂಥವನು ಅರ್ಜುನ ಬಲವಾಗಿ ತನ್ನ ವಾದವನ್ನು ಪ್ರತಿಪಾದನೆ ಮಾಡಿ ಅದನ್ನೇ ಮಂಡನೆ ಮಾಡಿ ತನ್ನ ಶಸ್ತ್ರಾಸ್ತ್ರವನ್ನೆಲ್ಲ ಕೆಳಗಿಡ್ತಾನೆ ಅರ್ಜುನನಿಗೆ ಭಾರಿಯ ವಿಷಾದ ಆಗಿದೆ ದುಃಖ ಆಗಿದೆ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅದನ್ನು ಬಿಟ್ಟು ಏನು ಬೇರೆ ಹೇಳಿದ್ರು ನಾನು ಮಾಡ್ತೀನಿ ಅಂತ ಆಗ ಧೃತರಾಷ್ಟ್ರ ಪ್ರಶ್ನೆ ಮಾಡಿದಾಗ ಸಂಜಯ ಹೇಳ್ತಾನೆ ತಮ್ ತಥಾ ಕೃಪೆಯ ವಿಷ ವಿಷಾದಕ್ಕೆ ಒಳಗಾಗಿರ್ತಕ್ಕಂಥ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳ್ತಾನೆ ವಿಷಾದ ಅಂತ ಹೇಳಿದ್ರೆ ದುಃಖ ರೂಪವಾಗಿರ್ತಕ್ಕಂಥ ಮನೋದೌರ್ಬಲ್ಯ ಅಂತ ಬಂಧು ಬಾಂಧವರ ಜ್ಞಾನಿಗಳ ಗುರುಗಳ ಗುರುಗಳ ಹಿರಿಯರ ಮೇಲಿನ ಮೋಹದಿಂದ ಉಂಟಾಗಿರ್ತಕ್ಕಂಥ ದುಃಖ ಪ್ರಯುಕ್ತವಾಗಿರ್ತಕ್ಕಂಥ ಮನೋ ದೌರ್ಬಲ್ಯಕ್ಕೆ ವಿಷಾದ ಅಂತ ಆಗ ಕೃಷ್ಣ ಹೇಳ್ತಾನೆ ಶ್ರೀ ಭಗವಾನು ವಾಚ ಕುತಸ್ವ ಕಲ್ಮಷ ಮಿಧಂ ವಿಷಮೇ ಸಮಪಸ್ಥಿತ ಅನಾರ್ಯ ಜುಷ್ಟಮ ಸ್ವರ್ಗಂ ಎಲೆ ಅರ್ಜುನ ಎಲೈ ಅರ್ಜುನ ವಿಷಮ ಪ್ರಸಂಗದಲ್ಲಿ ವಿಷಮ ಸನ್ನಿವೇಶದಲ್ಲಿ ಈ ಮೋಹ ಅನ್ನುವಂತಹ ಕಶ್ಮಲ ಅಥವಾ ಕಲ್ಮಷ ಹೇಗೆ ಅಂಟ್ಕೋತು ಎಲ್ಲಿಂದ ಬಂದು ನಿನ್ನನ್ನು ಆವರಿಸಿತು ಇಂತಹ ಮೋಹ ಸಜ್ಜನರಿಗೆ ಯೋಗ್ಯವಾಗಿದ್ದಲ್ಲ ಇದು ಸ್ವರ್ಗಾದಿ ಪರಲೋಕ ಪ್ರಾಪ್ತಿಗೆ ವಿರೋಧಿಯಾಗಿರುವಂತದ್ದು ನಿನಗೆ ಅಪಕೀರ್ತಿಗೆ ಕಾರಣವಾಗುವಂಥದ್ದು ಇಂಥದ್ದು ನಿನಗೆಲ್ಲಿಂದ ಬಂದು ಲೇಪಾಯಿತು ಆಯಿತು ಅಂಟಿತು ಅಸ್ವರ್ಗಂ ಸ್ವರ್ಗ ವಿರೋಧಿಯಾಗಿರುವಂಥದ್ದು ಅಯಶಸ್ಕರಂಚ ಕೀರ್ತಿಗೂ ಕೂಡ ವಿರೋಧಿಯಾಗಿರುವಂಥದ್ದು ಅಪಕೀರ್ತಿ ತರುವಂಥದ್ದು ಇದು ನಿನ್ನನ್ನು ಕೀಳಾಗಿಸುವಂತಹ ಇಂತಹ ಮನೋದೌರ್ಬಲ್ಯವನ್ನು ತೊಡೆದುಹಾಕಿ ಎದ್ದೇಳು ಮೇಲೇಳು ಕ್ಲೈವ್ಯಂ ಆಸ್ಮಗಪ್ಪಾರ್ಥಾನೆ ತತ್ವಯ್ಯ ಉಪ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ ಅರ್ಜುನಾ ಈಗೇನು ಹೆದರಿಕೆ ಅಂತ ಏನು ಹೇಳ್ತಿದ್ದೀರಾ ಅದನ್ನು ಕಿತ್ತು ಬಿಸಾಡು ಇದು ನಿನಗೆ ಸರಿಯಾಗಿದ್ದಲ್ಲ ಈ ಪುಕ್ಕಲುತನವನ್ನು ಹೇಳಿತವನ ಮನ್ನ ಕಿತ್ತೊಗೆದು ಹೇಳು ನೀನು ಯಾರೋ ಶತ್ರು ಭಯಂಕರನಲ್ಲವೇ ನೀನು ಶತ್ರು ಭಯಂಕರನಾಗಿರ್ತಕ್ಕಂಥವನು ಕ್ಲೈಬ್ಯಂ ಅಂದರೆ ಕಾತರ್ಯಂ ಅಂತ ಭಯ ಅಥವಾ ಹೆದರಿಕೆ ಮಾಸ್ಮಗ ನೈವ ಪ್ರಾಪ್ನುಹಿ ಹೇ ಪರಂತಪ ಪರಂ ಶತ್ರುನ್ ತಾಪಯತಿ ಇ ಶತ್ರುತಾಪನ್ ತಾಪನ್ ಶತ್ರುಗಳಿಗೆ ಭಯಂಕರನಾಗಿರ್ತಕ್ಕಂಥವನು ಹೃದಯ ದೌರ್ಬಲ್ಯಂ ತೆಕ್ವಾ ಉತ್ತಿಷ್ಟ ನಿನ್ನ ಹೃದಯ ದೌರ್ಬಲ್ಯವನ್ನು ಕಿತ್ತು ಬಿಸಾಡಿ ಹೆದರಿಕೆಯನ್ನು ಪುಕ್ಕಲತನವನ್ನು ಕಿತ್ತೊಗೆದು ನೀನು ಹೇಳಬೇಕು ಈ ಅರ್ಜುನ ಏನಂದ್ಕೊಂಡಿರ್ತಾನೆ ಅವನ ಮನಸ್ಸಿನಲ್ಲಿ ತನ್ನ ವಿಚಾರವನ್ನ ಯುದ್ಧವನ್ನ ತ್ಯಾಗ ಮಾಡೋದಕ್ಕೆ ಇದುವರೆಗೆ ಏನು ಕಾರಣಗಳನ್ನೆಲ್ಲ ಹೇಳ್ದ ಆ ಕಾರಣಗಳನ್ನು ತಿಳಿದವರಿಗೆ ಅಥವಾ ಇದನ್ನು ಕೇಳಿಸ್ಕೊಂಡವರಿಗೆ ಮೆಚ್ಚುಗೆ ಆಗತ್ತೆ ತನ್ನ ಬಗ್ಗೆ ಎಂಥ ವಿಚಾರವಂಥ ಎಂಥ ವೈಚಾರಿಕತೆಯನ್ನು ಹೊಂದಿದ್ದಾನೆ ಅಂತ ಇದೆಲ್ಲ ಅನ್ಕೋತಾರೆ ಅಂತ ಅವನು ಅಂದ್ಕೊಂಡಿದ್ದ ಮನಸ್ಸಲ್ಲಿ ಕೃಷ್ಣನಿಗೂ ಕೂಡ ತನ್ನ ಈ ವೈಚಾರಿಕತೆ ಅಥವಾ ವಿಷಯದ ವಿಶ್ಲೇಷಣೆ ತಾನು ತಗೊಂಡಿರ್ತಕ್ಕಂಥ ನಿರ್ಧಾರ ಎಲ್ಲ ಮೆಚ್ಚಿಗೆ ಆಗತ್ತೆ ಅಂತ ಅರ್ಜುನನ ಅಭಿಪ್ರಾಯ ಆಗಿತ್ತು ಆದರೆ ಶ್ರೀಕೃಷ್ಣ ಹೇಳಿದ್ದೇನೋ ಕ್ಷುದ್ರ ಹೃದಯದವ್ರ ಬಲ್ಯ ತೆಟ್ಟು ಅರ್ಜುನ ಈ ಏನು ನೀನು ಇದುವರೆಗೆ ಎಲ್ಲ ನಾನಾ ಕಾರಣಗಳನ್ನ ಕೊಟ್ಟು ಶಸ್ತ್ರತ್ಯಾಗಾದಿಗಳನ್ನು ಮಾಡಿ ಯುದ್ಧವನ್ನ ತ್ಯಾಗ ಮಾಡ್ತೀನಿ ಬಿಟ್ಟುಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ ಈ ಮಾತು ವಿವೇಕ ಅಲ್ಲ ಮೋಹದಿಂದ ಹೇಳ್ತಾ ಇದೆಯಾ ಇದು ತಿಳಿದವರು ಅಥವಾ ಜ್ಞಾನಿಗಳ ಮಾರ್ಗ ಅನ್ನೋದು ಸರ್ವಥ ಅಲ್ಲ ಅಜ್ಞಾನಿಗಳು ಏನೂ ತಿಳಿದೇ ಇದ್ದವರು ಹೇಳುವಂತಹ ಮಾರ್ಗ ನೀ ಹೇಳ್ತಾ ಇರೋವಂಥ ವಿಚಾರ ಸ್ವರ್ಗ ಸಾಧನವಲ್ಲ ನರಕ ಸಾಧನ ಇನ್ನು ಕೀರ್ತಿಯಾದರೂ ಬರುತ್ತಾ ಅಂತ ಕೇಳಿದ್ರೆ ಇದು ಕೀರ್ತಿಕರನೂ ಅಕೀರ್ತಿಕರ ಯಾವುದೇ ರೀತಿಯಾಗಿರ್ತಕ್ಕಂಥ ಕೀರ್ತಿಯನ್ನು ತಂದುಕೊಡೋದಿಲ್ಲ ಬದಲಿಗೆ ನಿಮಗೆ ಅಪ ಅಪಕೀರ್ತಿಯನ್ನು ನೀನೇನೋ ಭಾಳ ಧೈರ್ಯದಿಂದ ಮಾತಾಡ್ತಿದ್ದೀನಿ ಅಂದ್ಕೊಂಡಿದೆಯಲ್ಲ ಧೈರ್ಯವೂ ಅಲ್ಲ ದೌರ್ಬಲ್ಯ ಹೀಗೆಲ್ಲ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕುರಿತು ಹೇಳಿದಾಗ ಅರ್ಜುನ ನಿರೀಕ್ಷೆ ಎಲ್ಲವೂ ಕೂಡ ಸುಳ್ಳಾಯಿತು ಅವನೇನು ಅಂದ್ಕೊಂಡಿದ್ದ ಭಾರಿ ವೈಚಾರಿಕತೆಯಿಂದ ನಾನು ಮಾತಾಡ್ತಾ ಇದ್ದೀನಿ ನನ್ನ ಈ ವಿಷಯ ವಿಮರ್ಶೆ ಅಥವಾ ವೈಚಾರಿಕತೆ ಈ ವಿಶ್ಲೇಷಣೆ ಎಲ್ಲ ಜನರಿಗೆ ಮೆಚ್ಚುಗೆ ಆಗತ್ತೆ ನನ್ನ ನಿರ್ಧಾರವನ್ನು ಅವರೆಲ್ಲರೂ ಮಾಡ್ತಾರೆ ಅಂತ ಅರ್ಜುನ ಇದುವರೆಗೆ ಅಂದ್ಕೊಂಡಿದ್ದ ಆದರೆ ಕೃಷ್ಣ ಹೇಳ್ತಾನೆ ನೀನು ವೈಚಾರಿಕತೆಯಿಂದ ವಿಚಾರವಂತನಂತೆ ಮಾತಾಡ್ತಾ ಇದೆಯಾ ನೀನೇನು ಅಂದ್ಕೊಂಡಿದೆಯಲ್ಲ ಅದು ಸರ್ವತಾ ಸುಳ್ಳು ನೀನು ಮಹಾ ಅವಿವೇಕಿ ಮಾತಾಡ್ದಂಗೆ ಮಾತಾಡ್ತಾ ಇದೆಯಾ ಏನೋ ತಿಳಿದೇ ಇರ್ತಕ್ಕಂಥ ಅಜ್ಞಾನಿಗಳ ಹೇಳ್ತಾರಲ್ಲ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದು ನೀನು ಧೈರ್ಯದಿಂದ ನನ್ನ ಮುಂದೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿದೆಯಾ ಅಷ್ಟೇ ಆದರೆ ಇದು ಧೈರ್ಯ ಅಲ್ಲ ನಿನ್ನ ದೌರ್ಬಲ್ಯ ಯಾವಾಗ ಅರ್ಜುನ ನಿರೀಕ್ಷೆಯೆಲ್ಲ ಸುಳ್ಳಾಯಿತೋ ಅರ್ಜುನ ಕೃಷ್ಣನ ಮಾತನ್ನು ಕೇಳಿದ ನಂತರ ತನ್ನ ನಿರ್ಧಾರವನ್ನು ತಾನೇ ಇನ್ನೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಅನ್ನಿಸ್ತು ನಂತರ ಮತ್ತೆ ಹೇಳ್ತಾನೆ ಅರ್ಜುನ ಬಂದು ಸ್ನೇಹ ಮತ್ತೆ ಕಾರುಣ್ಯದಿಂದ ದುಃಖಿತರಾಗಿರ್ತಕ್ಕಂಥ ಅರ್ಜುನ ಶ್ರೀಕೃಷ್ಣನ ಮಾತನ್ನು ಅರ್ಥ ಮಾಡಿಕೊಳ್ಳಲಾಗದೆ ಕಥಂ ಮುಂತಾದ ಐದು ಶ್ಲೋಕಗಳಿಂದ ಕೃಷ್ಣನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ ಪೂಜ್ಯರಾಗಿರ್ತಕ್ಕಂಥವ್ರ ಜೊತೆಗೆ ನಾನು ಯಾವ ರೀತಿಯಾಗಿ ಯುದ್ಧವನ್ನು ಮಾಡಲಿ ಅರ್ಜುನವಾಚ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಢಂಚ ಮಧುಸೂಧನ ಇಶುಭಿಹಿ ಪ್ರತಿಯೊತ್ಸ್ಯಾಮಿ ಪೂಜಾರ್ಹ ಪರಿಸೋಧನ ಸಂಖ್ಯೆ ಅಂದರೆ ಯುದ್ಧ ಅಂದರೆ ಯುದ್ಧದಲ್ಲಿ ಇಶುಭಿಹಿ ಬಾಣೈಹಿ ಬಾಣಗಳಿಂದ ಮಧುಸೂದನ ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಇಂತಹ ಸಂಖ್ಯೆ ಯುದ್ಧದಲ್ಲಿ ಅಹಂ ನಾನು ಕಥಂ ಹೇಗೆ ಭೀಷ್ಮ್ ದ್ರೋಣಂಚ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರನ್ನು ಇಶುಭಿ ಪ್ರತಿಯೊತ್ಸ್ಯಾಮಿ ಬಾಣಿಗಳಿಂದ ಹೇಗ್ತಾನೆ ನಾನು ಅವ್ರನ್ನ ಎದುರಿಸ್ತಿ ಯಾಕೆ ಅಂದರೆ ಅವರಿಬ್ಬರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇರೆಲ್ಲ ಪೂಜಾರ್ಹವು ಪೂಜಾರ್ಹರು ಅಂತ ಕರೆಸ್ಕೊಂಡಿದ್ದಾರೆ ಆದ್ರಿಂದ ನಾನು ಅವ್ರ ಜೊತೆಗೆ ಯುದ್ಧವನ್ನು ಮಾಡೋದಿಲ್ಲ ನಾನು ಹೇಗ್ ತಾನೆ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಕೃಷ್ಣ ಅವರು ನಾನು ಕೊಲದೇ ಹೋದರೆ ರಾಜ್ಯ ಸಿಗೋದಿಲ್ಲ ಸರಿ ಆದರೆ ನಮ್ಮ ಜೀವನದ ನಿರ್ವಹಣೆಗೆ ರಾಜ್ಯವೇ ಬೇಕು ಅಂತ ಏನಿಲ್ವಲ್ಲ ಅಕಸ್ಮಾತ್ ಆ ರೀತಿ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತೀನಿ ಕೇಳು ಅಂತ ಅರ್ಜುನ ಮತ್ತೆ ಹೇಳ್ತಾನೆ ಗುರು ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಿ ಹೋಕೆ ಹತ್ವಾನ್ಸ್ತು ಗುರಿ ಗುರೂನಿ ಹೈಬುಗಾನ್ ರುದಿರ ಪ್ರದಿಗ್ಧಾನ್ ಮಹಾನುಭಾವಾನ್ ಭಕ್ತಿಯಾದಿ ಎಲ್ಲ ಸದ್ಗುಣ ಭರಿತರಾಗಿರ್ತಕ್ಕಂಥ ದ್ರೋಣಾಚಾರ್ಯರೇ ಮೊದಲಾಗಿರ್ತಕ್ಕಂಥ ಗುರೂನ ಹತ್ವ ಅವರನ್ನ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮೊದಲಾದಾಗಿರ್ತಕ್ಕಂಥವರನ್ನು ಕೊಲ್ಲದೆ ಈ ಸಂಸಾರದಲ್ಲಿ ಭೈಕ್ಷಂ ಭಿಕ್ಷಾಟನೆ ಮಾಡಿ ಅದರಿಂದ ದೊರಕುವಂತಹ ಆಹಾರವನ್ನು ತಿಂದು ಜೀವನ ಮಾಡೋದೆ ಶ್ರೇಯ ಅದೇ ಸರಿ ನನಗೆ ಹೀಗೆ ಮಾಡೋದರಿಂದ ಇಹಲೋಕೆ ಈ ಲೋಕದಲ್ಲೂ ಸ್ವಲ್ಪ ಕಷ್ಟ ಅಂತ ಕೂಡ ಪರಲೋಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ಅನ್ನೋದು ಬರೋದಿಲ್ಲ ಒಂದು ವೇಳೆ ಗುರು ಹಿರಿಯರನ್ನು ಈ ಲೌಕಿಕ ಭೋಗಾನ್ ಆ ಭೋಗಗಳು ಹೇಗಿದೆ ಲೌಕಿಕ ಅಂದರೆ ರುದಿರ ಅವರಿಂದ ಭೋಗಿಸಲ್ಪಡುವಂತಹ ಅದೇ ಅಧಿಕಾರ ಐಶ್ವರ್ಯಾದಿಗಳನ್ನು ಅವರ ಸಂಹಾರದಿಂದ ಅವರ ರಕ್ತದಿಂದ ಚೆನ್ನಾಗಿ ತೋಯಿಸಲ್ಪಟ್ಟದ್ದನ್ನು ಅವರು ಕುಳಿತಿರ್ತಕ್ಕಂಥ ಆಸನಗಳಲ್ಲೇ ಕುರ್ಚಿಯಲ್ಲೇ ಕುಳಿತು ಬುಂಜೀಯ ಅನುಭವಿಸಬೇಕಾಗತ್ತೆ ನ ಕೇವಲ ಹನನೇ ಪಾರತ್ರಿಕ ದುಃಖ ಕಿಂತೂ ಇಹ ಅಪಿ ಅತಿ ದುಃಖಮಿತಿ ಈ ಪರಿಸ್ಥಿತಿ ಪರಲೋಕದಲ್ಲಿರ್ತಕ್ಕಂಥ ದುಃಖಕ್ಕಿಂತಲೂ ಹೆಚ್ಚಾದ ದುಃಖ ಗುರುಗಳು ಜ್ಞಾನಿಗಳು ಅವ್ರನ್ನೆಲ್ಲ ಸಂಹಾರ ಮಾಡಿದ್ದೀವಿ ಬೇಕಾದಷ್ಟು ರಕ್ತಪಾತ ಆಗಿದೆ ಆ ರಕ್ತ ಸಿಕ್ತವಾಗಿರ್ತಕ್ಕಂಥ ಅವರ ರಕ್ತವೇ ಮೆತ್ತುಕೊಂಡಿರ್ತಕ್ಕಂಥ ಆ ಭೋಗ ಇದುವರೆಗೆ ಅವರೇನು ಯಾವ ಆಸನದಲ್ಲಿ ಸಿಂಹಾಸನದಲ್ಲಿ ಕೂತು ರಾಜ್ಯ ಪದಾರ್ಥಿಗಳನ್ನು ಆ ಕುರ್ಚಿಯಲ್ಲಿ ಕೂತು ಅನುಭವಿಸ್ಬೇಕು ಅಂತಾದರೆ ಇದು ಅತ್ಯಂತ ದುಃಖವಾಗಿರ್ತಕ್ಕಂಥದ್ದು ಈ ಪರಿಸ್ಥಿತಿ ಪರಲೋಕದಲ್ಲಿ ಉಂಟಾಗುವ ದುಃಖಕ್ಕಿಂತಲೂ ಹೆಚ್ಚಿನ ದುಃಖ ಇದು ಅರ್ಜುನನ ಅಭಿಪ್ರಾಯ ಕೃಷ್ಣ ಹೇಳ್ತಾನೆ ಅರ್ಜುನ ಹೃದಯ ದೌರ್ಬಲ್ಯವನ್ನು ಕಿತ್ತೊಗೆದು ವೀರನಾಗಿ ಎದ್ದೆ ಹೇಳುವಂತೆ ಎಷ್ಟು ಬೋಧನೆ ಮಾಡಿದರೂ ಕೂಡ ಅರ್ಜುನನ ಚಿತ್ತವೃತ್ತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿಂಚಿತ್ತು ಬದಲಾವಣೆ ಅನ್ನೋದು ಇಲ್ಲ ಮಹಾನುಭಾವರಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮೊದಲಾಗಿರ್ತಕ್ಕಂಥ ಎಲ್ಲ ಗುರುಸ್ಥಾನೀಯರಾದವರನ್ನು ಕೊಂದು ಮೆರೆಯೋದಕ್ಕಿಂತ ತಿರಿದು ಅಂದರೆ ಭಿಕ್ಷೆ ಬೇಡಿ ಜೀವನ ಮಾಡೋದೇ ಉತ್ತಮ ಪಕ್ಷ ಅವರೂ ಅರ್ಥ ಸಂಪತ್ತನ್ನೇ ರಾಜ್ಯವನ್ನೇ ಬಯಸಿದವರು ಅವರು ಕೂಡ ಇವರನ್ನು ಕೊಂದು ನಂತರ ದೊರೆಯುವಂತಹ ಭೋಗಭಾಗ್ಯಗಳಿಗೆ ಇವರ ರಕ್ತ ಅನ್ನೋದು ಅಂಟಿರುತ್ತೆ ಅಂಥದ್ದನ್ನು ನಾವು ತಾನೇ ಹೇಗೆ ಭೋಗ ಮಾಡೋದಕ್ಕೆ ಸಾಧ್ಯ ಇನ್ನು ಇವರಲ್ಲಿ ಈ ಯುದ್ಧದಲ್ಲಿ ಗೆಲ್ಲೋದು ನಾವೋ ಅವರೋ ಗೊತ್ತಿಲ್ಲ ಯಾರೆ ಗೆದ್ದರೂ ಸೋಲು ಮಾತ್ರ ನಮ್ಮದೇ ಆಗತ್ತೆ ಯಾಕೆಂತ ಕೇಳಿದ್ರೆ ನಾವು ಕೊಲ್ಲೋದು ಯಾರನ್ನೂ ಅಲ್ಲ ಧೃತರಾಷ್ಟ್ರರ ಪುತ್ರನನ್ನು ಅವರನ್ನು ನಾವು ಕೊಂದು ಬದುಕೋದಾದರೂ ಹೇಗೆ ಅವರನ್ನು ಕೊಂದ ಮೇಲೆ ನಮಗೆ ಸಂತೋಷ ಉಂಟಾಗೋದಕ್ಕೆ ಹೇಗೆ ಸಾಧ್ಯ ದ್ವಯೋರ್ ಮಧ್ಯೆ ಕತರತ್ ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಸೋಲು ಗೆಲುವುಗಳಲ್ಲಿ ನಹ ನಮಗೆ ಕತರತ್ ಯಾವುದು ಗರಿಯಹ ಹೆಚ್ಚು ಶ್ರೇಷ್ಠ ಅಂತ ನನಗನ್ನಿಸ್ತಾ ಇಲ್ಲ ಆ ಎರಡು ಯಾವುದು ಅಂತ ಕೇಳಿದ್ರೆ ಯದ್ವಾ ಜಯೇಮಹ ನಾವು ಅವ್ರನ್ನ ಗೆಲ್ತೀವೋ ಅಥವಾ ಎರಡನೇದು ಅವರೇ ನಮ್ಮನ್ನು ಗೆಲ್ತಾರೋ ಈ ವಿಚಾರ ಸಂದಿಗ್ಧವಾಗಿದೆ ಒಂದು ವೇಳೆ ಯುದ್ಧದಲ್ಲಿ ನಾವೇ ಗೆದ್ದರೂ ಕೂಡ ಬಂಧುಗಳನ್ನು ಬಾಂಧವರನ್ನು ಜ್ಞಾನಿಗಳನ್ನು ಗುರು ಹಿರಿಯರನ್ನೆಲ್ಲ ಕೊಂದು ಆ ಬರುವಂತಹ ಜಯ ನಮ್ಗೆ ಸಂತೋಷ ಹೇಗೆ ಸಾಧ್ಯ ಎಲ್ಲರೂ ಬದುಕಿದ್ದಾಗ ನಾವು ಸಿಂಹಾಸನದ ಮೇಲೆ ಕೂತ್ರೆ ಆನಂದ ಪಡಬೋದು ಅವ್ರನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ನಾವು ಬಂದು ಸಿಂಹಾಸನ ಏರಿದ್ರೆ ಆಗ ನಮ್ಗೆ ಪಶ್ಚಾತ್ತಾಪ ಆಗುತ್ತೆ ಈ ಕಾರ್ಯವನ್ನು ನಾವು ಮಾಡಬಾರ್ದಾಗಿತ್ತು ಅದರಿಂದ ನನಗೆ ಇದ್ಯಾಕೋ ಅಷ್ಟು ಸಮಂಜಸ ಅನ್ನಿಸ್ತಾ ಇಲ್ಲ ಅಷ್ಟೇ ಅಲ್ಲ ನಮಗೆ ಜಯ ಅಥವಾ ಗೆಲುವೆ ಆಗಿದ್ದರೂ ಕೂಡ ಅದು ಪರಾಜಯ ಸೋಲು ಹೇಗೆ ಅಂತ ಕೇಳಿದ್ರೆ ಯಾನೇವ ಹತ್ವ ಕೊಂದು ನಾವು ಬದುಕಲಿಕ್ಕೆ ಬಯಸ್ತಾ ಇದ್ದೀವೋ ಅಂತಹ ಧೃತರಾಷ್ಟ್ರದ ಮಕ್ಕಳೇ ನಮ್ಮ ಮುಂದೆ ಇದ್ದಾರೆ ಆದ್ದರಿಂದ ಈ ಯುದ್ಧದಿಂದ ನಮಗೆ ಹೆಚ್ಚಿನ ಲಾಭ ಅನ್ನೋದೇನೂ ಆಗಲ್ಲ ನಾವೇನೋ ಕೌರವರನ್ನು ಕೊಂದು ಯುದ್ಧದಲ್ಲಿ ಗೆದ್ದೆವು ಅಂತ ಕೂಡ ಯಾರನ್ನು ಕೊಂದು ಬದುಕಿ ಉಳಿಯೋದು ಅಸಾಧ್ಯವೋ ಅಂತಹ ಧೃತರಾಷ್ಟ್ರನ ಮಕ್ಕಳೇ ನಮ್ಮ ಮುಂದೆ ಇದ್ದಾರೆ ಯಾಕೆ ಕಾರ್ಪಣ್ಯ ದೋಷದಿಂದ ನನ್ನ ಶೌರ್ಯ ಸ್ವಭಾವ ಎಲ್ಲ ಮರೆಯಾಗಿದೆ ನೀನು ಎಷ್ಟೇ ಉಪದೇಶ ಮಾಡಿದರೂ ಕೂಡ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಅನ್ನೋದಾಗ್ತಾ ಇಲ್ಲ ಆದ್ದರಿಂದ ನಾನು ಈ ಯುದ್ಧವನ್ನು ಮಾಡೋದಿಲ್ಲ ಅಂತ ಅರ್ಜುನನ ವಾದ ನ ವಿದ್ಮಹ ತೈತ ವಿಮ ಕತರನ್ನೋ ಗರಿಯೋ ಯದ್ವಾ ಜಯೇಮಯ ವೋ ಅವಸ್ಥಿತಾ ಪ್ರಮುಖೆ ಧಾರ್ಥರಾಷ್ಟ್ರ ನಮಗೆ ಅಂದರೆ ಪಾಂಡವರಿಗೆ ಭೈಕ್ಷ ಮತ್ತು ಯುದ್ಧ ಈ ವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ತಿಳಿತಾಯಿಲ್ಲ ಒಂದು ವೇಳೆ ಯುದ್ಧವನ್ನ ಒಪ್ಪಿದ್ರು ಅಥವಾ ಅಂಗೀಕಾರ ಮಾಡಿದರೂ ಕೂಡ ಜಯ ಅಥವಾ ಗೆಲುವು ಅನ್ನೋದು ಯಾರಿಗೂ ಸಿಗತ್ತೋ ಗೊತ್ತಿಲ್ಲ ನಮಗೋ ಅವರಿಗೋ ಇದು ನಿಶ್ಚಯವಾಗಿ ಹೀಗೆ ಹೇಳಲಿಕ್ಕಾಗಲ್ಲ ನಾವು ಬದುಕುವುದಕ್ಕೋಸ್ಕರ ಯಾವ ಬಂಧುಗಳನ್ನು ಗುರುಗಳನ್ನು ಹಿರಿಯರನ್ನು ಇತ್ಯಾದಿ ಎಲ್ಲರನ್ನು ಸಂಹಾರ ಮಾಡೋದಕ್ಕೆ ಇಚ್ಛೆ ಪಡೋದಿಲ್ವೋ ಆ ಬಂಧುಗಳಾಗಿರ್ತಕ್ಕಂಥ ಧಾತ ಧಾತರಾಷ್ಟ್ರ ಕಲಿಸ್ಕೊಟ್ಟಿರ್ತಕ್ಕಂಥ ಆ ದುರ್ಯೋಧನಾದಿಗಳೇ ನಮ್ಮ ಮುಂದೆ ಬಂದು ನಿಂತಿರ್ತಾರೆ ಅರ್ಜುನನ ಮನಸ್ಸಿನ ಮಾತಿದು ಅಂತರಾಳದ ಮಾತು ಅವನಲ್ಲಿ ಭಾರಿ ಅಳುಕು ಆತಂಕ ಇದೆ ಅವನ ಮಾತುಗಳಲ್ಲಿ ಅದು ಇನ್ನೂ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇದು ಯಾರದ್ದೋ ಮೇಲೆ ನಾವು ಮಾಡಿರ್ತಕ್ಕಂಥ ಯುದ್ಧ ಅಲ್ಲ ಕೌರವರ ವಿರುದ್ಧ ನಡೆಯುವಂಥದ್ದು ಬರೀ ಕೌರವರ ಮೇಲೂ ಅಲ್ಲ ಮುಖ್ಯವಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಂತರ ಗುರುಹಿರಿಯರ ಹಿರಿಯರ ಮೇಲೆ ಯುದ್ಧ ನಡೆಯುವಂಥದ್ದು ಯಾಕೆಂದರೆ ಅವರೆಲ್ಲ ಕೌರವರ ಪರವಾಗಿ ನಿಜವಾಗಿ ಯುದ್ಧ ಮಾಡುವವರು ಅವರಲ್ಲಿ ಯುದ್ಧ ಮಾಡ್ತಕ್ಕಂಥ ಪ್ರಬಲ ವ್ಯಕ್ತಿಗಳು ವೀರರು ಅಂತಾದರೆ ಈ ಎಲ್ಲ ಭೀಷ್ಮಾದಿಗಳು ದ್ರೋಣಾದಿಗಳು ದುರ್ಯೋಧನಾದಿಗಳನ್ನು ಕೊಲೋದಕ್ಕಿಂತ ಮುಂಚೆ ಭೀಷ್ಮ ದ್ರೋಣಾದಿಗಳನ್ನು ಕೊಲ್ಲಬೇಕಾಗತ್ತೆ ಇವರು ಬರೀ ವೃದ್ಧರು ಅಂತ ಮಾತ್ರ ಅಲ್ಲ ಅಥವಾ ಬರೀ ಸಂಬಂಧಿಗಳು ಅಂತ ಮಾತ್ರ ಅಲ್ಲ ಇವರೆಲ್ಲ ಪೂಜಾರ್ಹರು ಪೂಜ್ಯರು ಭೀಷ್ಮಾಚಾರ್ಯರು ಕುರುಕುಲ ಪಿತಾಮಹರಾಗಿ ಕುಲಕ್ಕೆ ಪೂಜ್ಯರು ಬಾಲ್ಯದಿಂದ ನನ್ನನ್ನು ಎತ್ತಿ ಲಾಲಿಸಿ ಪೋಷಣೆ ಮಾಡಿರ್ತಕ್ಕಂಥ ಪೂಜ್ಯರು ದ್ರೋಣಾಚಾರ್ಯರು ಅದೇ ರೀತಿಯಾಗಿ ನಮಗಾಗಿ ತಮ್ಮ ವಿದ್ಯೆಯನ್ನೆಲ್ಲ ಧಾರೆ ಎರೆದಂಥವರು ನನ್ನನ್ನು ಅಂದರೆ ಅರ್ಜುನನನ್ನು ಅಪ್ರತಿಮ ಮಹಾನ್ ಯೋಗಿಗಳು ಗುರುಗಳು ಅಂತ ದ್ರೋಣಾಚಾರ್ಯರು ಇಂತಹವರನ್ನು ಬಾಣಗಳಿಂದ ಎದುರಿಸೋದು ನನಗಂತು ಸರಿ ಕಾಣ್ತಾ ಇಲ್ಲ ಬರೀ ಎದುರಿಸೋದಷ್ಟೇ ಎಲ್ಲ ಕೊಲ್ಲಲೇಬೇಕು ಆದ್ದರಿಂದ ಇದೆಲ್ಲ ಹೇಗೆ ಸಾಧ್ಯ ನನ್ನಿಂದ ಸಾಧ್ಯ ಇಲ್ಲ ಇನ್ನ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಂತೆ ಗುರುಪುತ್ರರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಕೂಡ ಜ್ಞಾನಿಗಳು ಶ್ರೇಷ್ಠರು ಇನ್ನು ಇನ್ನೊಬ್ಬ ಗುರು ಕೃಪಾಚಾರ್ಯರು ಮುತ್ತಜ್ಜರಾಗಿರ್ತಕ್ಕಂಥ ಬಾಹ್ಲೀಕ ಮತ್ತೊಬ್ಬ ಅಜ್ಜ ಸೋಮದತ್ತ ಪಿತೃಸದೃಶರಾಗಿರ್ತಕ್ಕಂಥ ಭೂರಿ ಭೂರಿ ಶ್ರವಸ್ಸು ಮತ್ತು ಶಲ ಸೋದರ ಮಾವನಾಗಿರ್ತಕ್ಕಂಥ ಶಲ್ಯ ಇವರೆಲ್ಲರೂ ಕೂಡ ಪೂಜ್ಯ ಸ್ಥಾನೀಯರು ಈ ರೀತಿಯಾಗಿ ಅರ್ಜುನನ ಮಾತಿನ ತಾತ್ಪರ್ಯ ಅರ್ಜುನನಿಗೆ ಯುದ್ಧ ಮಾಡೋದೇನು ಹೊಸದಲ್ಲ ರಾಜಸೂಯ ಆಗ ಕಾಲದಲ್ಲಿ ಉತ್ತರ ದಿಕ್ಕಿನ ರಾಜರನ್ನು ಗೆದ್ದವನವನು ಸ್ವರ್ಗಲೋಕಕ್ಕೆ ಹೋಗಿದ್ದಾಗ ಅನಿವಾತ ಕವಚ ಮತ್ತು ಕಾಲಕೇಯ ಅನ್ನೋ ದೈತ್ಯರನ್ನು ಕೂಡ ಸಂಹಾರ ಮಾಡಿರ್ತಕ್ಕಂಥವನು ಅರ್ಜುನ ಆದರೆ ಅವರು ಯಾರು ಗುರು ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಅಯೋಗ್ಯರಾಗಿದ್ದರೂ ಅವರೆಲ್ಲರೂ ಕೂಡ ಸಾಯಬೇಕಾಗಿದ್ದವರೇ ಅರ್ಜುನನಿಗೆ ಈ ಗುರು ಹಿರಿಯರ ಮೇಲಿನ ಯುದ್ಧವೂ ಕೂಡ ಹೊಸದೇನಲ್ಲ ಹಿಂದೆ ಉತ್ತರ ಗೋಗ್ರಹಣ ಕಾಲದಲ್ಲಿ ಎಲ್ಲರನ್ನು ಕೂಡ ಒಟ್ಟಾಗಿ ಎದುರಿಸಿದವನು ಅರ್ಜುನ ಬರೀ ಎದುರಿಸಿದ್ದಷ್ಟೇ ಅಲ್ಲ ಎದುರಿಸಿ ಗೆದ್ದವನು ಅರ್ಜುನ ಸಾಮಾನ್ಯ ಅಲ್ಲ ಅರ್ಜುನ ಏನು ಆದರೆ ಈಗಿನ ಪ್ರಸಂಗ ಅಥವಾ ಸನ್ನಿವೇಶನೇ ಬೇರೆ ಹಿಂದೆ ಯುದ್ಧ ಮಾಡಿದಾಗ ಅದರ ಗುರಿ ರಾಜ್ಯ ಕೇವಲ ಭೋ ವಿಮೋಚನೆ ಮಾತ್ರ ಮಾಡೋದಾಗಿತ್ತು ಸ್ವಂತ ಪ್ರಯೋಜನಕ್ಕಾಗಿ ಸ್ವಹಿತಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯ ಅದಾಗಿರಲಿಲ್ಲ ಮತ್ತೊಬ್ಬರ ಹಿತದ ಉದಾತ್ತ ಕಾರ್ಯ ಆಗಿತ್ತದು ಅಲ್ಲಿ ಅವರು ಯಾರನ್ನು ಕೂಡ ಸಂಹಾರ ಮಾಡುವಂತಹ ಪರಿಸ್ಥಿತಿ ಇರಲಿಲ್ಲ ಬರೀ ಗೆದ್ರೆ ಸಾಕಾಗಿತ್ತು ಗೆಲ್ಲೋದೇ ಗುರಿಯಾಗಿತ್ತು ಗೋವಿಮೋಚನೆ ವಿಮೋಚನೆಯ ಉದ್ದೇಶ ಆಗಿತ್ತು ಆ ಉದ್ದೇಶ ಈಡೇರಿದ್ರೆ ಸಾಕಾಗಿತ್ತು ತನ್ನ ಕಡೆಯಲ್ಲಂತೂ ತಾನೊಬ್ಬನೇ ಪುತ್ರ ಪೌತ್ರರು ಯಾವ ಬಂಧು ಬಾಂಧವರು ಕೂಡ ಆ ಸಂದರ್ಭದಲ್ಲಿ ಜೊತೆಗೆ ಇರಲಿಲ್ಲ ಆದರೆ ಈಗಿನ ಪ್ರಸಂಗ ಆ ರೀತಿಯಾಗಿ ಇಲ್ಲ ಅವರನ್ನು ಸಂಹರಿಸ ಆ ಎದುರಾಳಿಗಳನ್ನು ಸಂಹಾರ ಮಾಡದೇ ಇದ್ರೆ ರಾಜ್ಯ ಇಲ್ಲ ರಾಜ್ಯ ದೊರೆತಾಗ ಅವರು ಯಾರೂ ಇರೋದಿಲ್ಲ ಅವರೆಲ್ಲರನ್ನ ಕೊಂದ ನೆನಪು ಮಾತ್ರ ಮನಸ್ಸಿನಲ್ಲಿ ಆಳವಾಗಿ ಇರುತ್ತೆ ಅದು ಎಂದಿಗೂ ಮಾಸೋದಿಲ್ಲ ಆ ನೆನಪು ಪುನಃ ಪುನಃ ನಮ್ಮನ್ನು ಕಾಡ್ತಾನೇ ಇರುತ್ತೆ ಇವರನ್ನು ಕೊಲ್ಲದೇ ಇದ್ದರೆ ರಾಜ್ಯ ಕೈತಪ್ಪಿ ಹೋಗುತ್ತೆ ಸರಿ ಆದರೆ ಇವರನ್ನು ಕೊಲ್ಲುವಂತಹ ನೋವು ದುಃಖವೂ ತಪ್ಪತ್ತೆ ಇನ್ನು ಹೊಟ್ಟೆ ವಿಚಾರ ಮಾತಾಡೋದಾದರೆ ಅದಕ್ಕೆ ರಾಜ್ಯವೇ ಆಗಬೇಕು ಅಂತೇನಿಲ್ಲ ಭಿಕ್ಷೆ ಬೇಡಿ ತಿಂದರೂ ಕೂಡ ಜೀವನ ಸಾಗತ್ತೆ ನಿರ್ವಹಣೆ ಆಗತ್ತೆ ಇನ್ನ ಕೌರವ್ಯರ ವಿಚಾರದ ಬಗ್ಗೆ ಮಾತಾಡೋದಾದರೆ ಇವರು ಬರಿ ದುಷ್ಟರು ಮಾತ್ರ ಅಲ್ಲ ಧೃತರಾಷ್ಟ್ರನ ಮಕ್ಕಳು ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ಯಾರು ಪಿತೃಸದೃಶರು ವೃದ್ಧರು ಧೃತರಾಷ್ಟ್ರ ಕುರುಡ್ರ ಕಣ್ಣಿಲ್ಲದೆ ಇದ್ದವನು ಗಾಂಧಾರಿ ಕಣ್ಣಿದ್ದು ಕೂಡ ಕಾಣದಂತೆ ಇದ್ದವಳು ಇಡೀ ಮಹಾಭಾರತದಲ್ಲಿ ಗಾಂಧಾರಿ ಒಬ್ಬಳನ್ನು ವೇದವ್ಯಾಸರು ಪ್ರತ್ಯಕ್ಷವಾಗಿ ಎದುರಿಗೆ ಸ್ತೋತ್ರ ಮಾಡ್ತಾರೆ ಪ್ರಶಂಸನೆ ಮಾಡ್ತಾರೆ ಅವರಿಬ್ಬರನ್ನು ಅವರಿಬ್ಬರ ದುಃಖವನ್ನು ಯಥಾರ್ಥವಾಗಿ ನೋಡ್ತಾ ಇರುವಂಥ ನಾವು ಅವರ ಮಕ್ಕಳನ್ನೆಲ್ಲ ಸಂಹಾರ ಮಾಡಿ ಅವರ ಮುಂದೆಯೇ ನಿಲ್ಲೋದು ಹೇಗೆ ನಿಜ ಅವರಿಗೆ ನಮ್ಮ ಮುಖ ಕಾಣಿಸೋದಿಲ್ಲ ಬಾಹ್ಯ ಕಣ್ಣಿಗೆ ನಮ್ಮ ಮುಖ ಗೋಚರ ಆಗದೇ ಇದ್ದರೂ ಕೂಡ ಅವರ ಅಂತರಂಗಕ್ಕೆ ನಮ್ಮ ವ್ಯಕ್ತಿತ್ವ ಯೋಗ್ಯತೆ ಏನು ಅಂತ ತಿಳಿದೇ ಇರತ್ತಾ ಎಂತಹ ನಿರ್ಧಯಗಳು ನಾವು ಅಂತ ನಮ್ಮ ಬಗ್ಗೆ ತಿಳ್ಕೊಳ್ಳೋದಿಲ್ವಾ ಅರ್ಜುನನ ಈ ಮಾತುಗಳಲ್ಲಿ ಅರ್ಜುನನ ವೈಚಾರಿಕತೆ ವಿಶಾಲ ದೃಷ್ಟಿಕೋನ ಮತ್ತೊಮ್ಮೆ ನಮಗೆ ಸ್ಪಷ್ಟ ಆಗತ್ತೆ ವಿಚಾರದಲ್ಲಿ ದೋಷ ಇದ್ದರೂ ಕೂಡ ಅಂದರೆ ಕರ್ತವ್ಯ ವಿಮುಖನಾಗ್ತಾನೆ ಅಂತ ದೋಷ ಕಂಡು ಬಂದರೂ ಕೂಡ ಅವನಿಗೆ ಯುದ್ಧದ ವಿಚಾರದಲ್ಲಿ ಕಿಂಚಿತ್ತು ಭಯ ಇಲ್ಲ ಆದರೆ ಅವನಿಗೆ ಗುರು ಸಂಹಾರ ಮಾಡುವ ವಿಚಾರದಲ್ಲಿ ಮಾತ್ರ ಭಯ ಅವನಿಗೆ ರಾಜ್ಯ ಭೋಗಗಳು ಬೇಡ ಅಂತಲ್ಲ ಆದರೆ ಗುರು ಕೊಂದು ರಕ್ತಪಾತ ಹಿಂಸೆ ಇವುಗಳ ಮೂಲಕ ರಾಜ್ಯವನ್ನು ಪಡ್ಕೊಳ್ಳೋದು ಮಾತ್ರ ಸರ್ವತಾ ಬೇಕಾಗಿಲ್ಲ ಶತ್ರುಗಳ ತಂದೆ ತಾಯಿಗಳನ್ನು ಗೌರವ ದೃಷ್ಟಿಯಿಂದ ಕಾಣುವಂತಹ ಉದಾರವಾಗಿರ್ತಕ್ಕಂಥ ಹೃದಯವಂತಿಕೆ ಅನ್ನೋದು ಅರ್ಜುನನಲ್ಲಿ ಈ ಸಂದರ್ಭದಲ್ಲಿ ಗಮನಿಸಬೇಕು ಒಟ್ಟಾರೆ ಹೇಳೋದಾದರೆ ಅರ್ಜುನನಿಗೆ ಯುದ್ಧದಲ್ಲಿ ಸಿಕ್ತಕ್ಕಂಥ ಗೆಲುವಿಗಿಂತ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಬೇಕಾಗಿದೆ ಸರ್ವೇ ಜನಾ ಸುಖಿನೋಭವಂತೋ ಅನ್ನುವಂತಹ ಉದಾತ್ತ ಮನೋಭಾವ ವೈಚಾರಿಕತೆ ಅನ್ನೋದು ಅರ್ಜುನನದ್ದು ಅದರಿಂದ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತು ನಾನು ಶರಣಾಗತನಾಗಿದ್ದೀನಿ ಕೃಷ್ಣ ನನ್ನನ್ನು ಕಾಪಾಡುವಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಅರ್ಜುನ ಕಾರ್ಪಣ್ಯದೋಷೋಪತ ಸ್ವಭಾವ ಪೃಚ್ಛಾ ಮಿತ್ವ ಸಂಮೂಢಚೇತ ಯೇಯ ಸ್ಯಾನ್ ನಿಶ್ಚಿ ಬ್ರೂಹಿ ತನ್ಮೇ ಶಿಷ್ಯಸ್ನೆಹಂ ಶಾಧಿ ಮಾಂ ತ್ವ ಪ್ರಪ ಕಾರ್ಪಣ್ಯದೋಷೇಣ ನನಗೆ ಆದೇಶ ಮಾಡು ಆಜ್ಞೆ ಮಾಡು ಏತಾನ್ ಹತ್ವಾ ಕಥಂ ಜೀವಿಷ್ಯಾಮ ಐತಿ ಇವರೆಲ್ಲರನ್ನ ಸಂಹಾರ ಮಾಡಿ ನನಗೇನು ಮಾಡೋದಿದೆ ಕೃಪಾದೃಷ್ಟಿಯನ್ನು ದೋಷದಿಂದಾಗಿ ಅಥವಾ ಅನುಪಂಪ ಅನ್ನೋ ದೋಷದಿಂದಾಗಿ ನನ್ನ ಕ್ಷತ್ರಿಯ ಸಹಜವಾಗಿರ್ತಕ್ಕಂಥ ಸ್ವಭಾವ ಅನ್ನೋದು ಮರೆಯಾಗಿದೆ ಶೌರ್ಯ ಗುಣ ಅಥವಾ ಶೌರ್ಯ ಅನ್ನೋ ಲಕ್ಷಣ ಏನಿದೆ ಅದು ನನಗೆ ಮರೆಯಾಗಿದೆ ಧರ್ಮದ ಬಗ್ಗೆ ನನಗೆ ಸಂಶಯ ಆಗಿದೆ ಸಂಶಯಗ್ರಸ್ತನಾಗಿದ್ದೀನಿ ನಾನು ಈ ಎರಡರಲ್ಲಿ ಯಾವುದು ಒಳ್ಳೆಯದು ಅಂತ ನನಗೆ ನಿರ್ಧಾರ ಮಾಡುವಂತಹ ಶಕ್ತಿ ಈ ಸಂದರ್ಭದಲ್ಲಿ ಇಲ್ಲ ಯಾವ ಎರಡು ಪ್ರಸಂಗಗಳು ಅಂದರೆ ಒಂದು ಭಿಕ್ಷಾಟನೆ ಇನ್ನೊಂದು ಯುದ್ಧ ಅದಕ್ಕೆ ನಿನ್ನನ್ನೇ ಕೇಳ್ತಾ ಇದ್ದೀನಿ ಕೃಷ್ಣ ನೀನೇ ನಿರ್ಧಾರ ಮಾಡಿ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೀನಿ ಶರಣಾಗತನಾಗಿದ್ದೀನಿ ಶರಣಾಗತನಾಗಿರ್ತಕ್ಕಂಥ ನನಗೆ ಸರಿಯಾಗಿರ್ತಕ್ಕಂಥ ಮಾರ್ಗವನ್ನು ತೋರಿ ನನ್ನ ಉದ್ಧಾರ ಮಾಡುವಂಥ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ ನೀನು ನನಗೆ ಶಾದಿ ಅಂದರೆ ಅಗ್ನೆಯನ್ನು ಮಾಡು ಆದೇಶ ಮಾಡು ಯಾಕೆ ಪ್ರಪನ್ನ ನಾನು ಶರಣಾಗತನಾಗಿದ್ದೀನಿ ಶಿಷ್ಯಹಾರ ನಿನ್ನ ಶಿಷ್ಯನಾಗಿದ್ದೀನಿ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ತ್ವಮೇಪ ವಿಚಾರ್ಯುಕ್ತಂ ಅರ್ಜುನ ನೀನೇ ವಿಚಾರ ಮಾಡು ತತ್ಗುರು ಇತ್ಯ ಅರ್ಜುನ ಯಾವುದು ನಿನಗೆ ಯುಕ್ತ ಅಂತ ಅನ್ಸುತ್ತೋ ಅದನ್ನು ನೀನು ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹೀಗೆ ವೈಯಕ್ತಿಕವಾಗಿ ಐಹಿಕವಾಗಿ ಪಾತ್ರಿಕವಾಗಿ ಹಾನಿಕರವೂ ದುಃಖಕರವೋ ವಿಘಾತಕರವೋ ಸಮಾಜಘಾತಕರವೂ ಆಗಿರ್ತಕ್ಕಂಥ ಈ ಯುದ್ಧದಲ್ಲಿ ನಾನು ತೊಡಗೋದಿಲ್ಲ ಅಂತ ಅರ್ಜುನ ಬಿಗಿಯಾದ ಪಟ್ಟನ್ನು ಹಿಡಿದಿರ್ತಾನೆ ತಾನು ಭಿಕ್ಷೆ ಬೇಡಿ ಆದರೂ ಜೀವನ ಮಾಡ್ತೀನಿ ಅಥವಾ ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡಿ ಆದರೂ ನಾನು ನನ್ನ ಜೀವನವನ್ನು ನಿರ್ವಹಣೆ ಮಾಡ್ತೀನಿ ಏನೇ ಆಗಲಿ ಬಂದು ಹತ್ಯೆಯಂತಹ ನಿರ್ಧಯ ಕಾರ್ಯವನ್ನ ನಾನು ರಾಜ್ಯದ ಆಸೆಗಾಗಿ ಮಾಡೋದೇ ಇಲ್ಲ ಹೀಗೆ ಅರ್ಜುನ ತಾನು ಮಾನಸಿಕ ಉದ್ವೇಗಕ್ಕೆ ಒಳಗಾಗಿ ತನ್ನ ನಿಲುವನ್ನು ಬಲವಾಗಿ ಪ್ರತಿಪಾದನೆ ಮಾಡಿ ಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟುಬಿಡ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಉತ್ಷ್ಟ ಹೃದಯದೌರ್ಬಲ್ಯ ತೆಕ್ತ ಉತ್ಷ್ಟ ಜಾಗೃತ ಈ ರೀತಿಯಾಗಿ ಉಪದೇಶವನ್ನು ಮಾಡ್ತಾನೆ ಏನೇ ಬೋಧನೆ ಮಾಡಿದರೂ ಎಷ್ಟೇ ಬೋಧನೆ ಮಾಡಿದರೂ ಅರ್ಜುನನ ಮನಸ್ಥಿತಿ ಅನ್ನೋದು ಕಿಂಚಿತ್ತೂ ಬದಲಾಗೋದೇ ಇಲ್ಲ ಬಂಧು ಹತ್ಯೆಯಿಂದ ದೊರಕಬಹುದಾಗಿರ್ತಕ್ಕಂಥ ಇಡೀ ಭೂಲೋಕದ ಆಧಿಪತ್ಯವನ್ನಾಗಲಿ ಸ್ವರ್ಗ ಯಾವುದನ್ನು ಕೂಡ ವಹಿಸೋದಿಲ್ಲ ಅರ್ಜುನ ಮೋಹದ ಪರಾಕಾಷ್ಠೆಯನ್ನು ತಲುಪಿ ಅರ್ಜುನ ಮಾತಾಡ್ತಾನೆ ಪಾರತ್ರಿಕ ಸುಖ ದೊರೆಯುತ್ತೆ ಅಂತಾದರೂ ನಾನು ಬಂಧುಗಳನ್ನು ಗುರುಗಳನ್ನು ಜ್ಞಾನಿಗಳನ್ನು ಹಿಂಸೆ ಮಾಡಿ ಸುಖ ಪಡೆಯುವುದಕ್ಕೆ ಸರ್ವತಃ ವಹಿಸುವುದಿಲ್ಲ ಇಚ್ಛೆ ಹೀಗೆ ಪ್ರಶು ಶು ಮನಸ್ಥಿತಿಯಿಂದ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ ನಾನು ಕರ್ತವ್ಯ ಮೂಢನಾಗಿದ್ದೀನಿ ಧರ್ಮಸಮ್ಮೂಢ ನಿರ್ಧಾರಕ್ಕೆ ಬರಲಿಕ್ಕೆ ನಾನು ಶಕ್ತನಾಗ್ತಾ ಇಲ್ಲ ಮೋಹ ಪರವಶನಾಗಿ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಅಸಮರ್ಥನಾಗಿದ್ದೀನಿ ಸಂದಿಗ್ದ ಪರಿಸ್ಥಿತಿಯಲ್ಲಿದ್ದೀನಿ ಅದಕ್ಕೆ ನನಗೆ ಸರಿಯಾಗಿರ್ತಕ್ಕಂಥ ಉದ್ಧಾರದ ಮಾರ್ಗವನ್ನು ತೋರಿಸಿ ಗುರುವಾಗಿ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಇಷ್ಟೆಲ್ಲ ವಾದಗಳನ್ನು ಪ್ರಕಾಧಾರಗಳಿಂದ ಬೇರೆ ಬೇರೆ ರೀತಿಯಾಗಿ ಮಂಡನೆ ಮಾಡಿ ಅರ್ಜುನ ಯುದ್ಧವನ್ನು ವಿರೋಧ ಮಾಡಿದ್ರೂ ತನ್ನ ವಾದದಲ್ಲಿ ಅರ್ಜುನನಿಗೆ ಪೂರ್ಣ ಪ್ರಮಾಣದ ನಂಬಿಕೆ ಅನ್ನೋದು ಮೋಹ ಕಾರ್ಪಣ್ಯ ಅಥವಾ ಅನುಕಂಪ ಕರುಣೆಗಳಿಗೆ ಒಳಗಾಗಿ ಅದನ್ನ ವೇದಾಂತದ ಭಾಷೆಯ ಮೂಲಕ ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅರ್ಜುನನಿಗೆ ಪ್ರಬಲವಾಗಿ ಸ್ಪಷ್ಟವಾಗಿ ಗೊತ್ತಿತ್ತು ಬಂಧು ವ್ಯಾಮೋಹ ಅನ್ನೋದು ಒಂದು ಕಡೆಗಾದರೆ ಅನ್ನೋದು ಇನ್ನೊಂದು ಕಡೆ ಕರ್ತವ್ಯದ ಕರೆ ಕ್ಷಾತ್ರಧರ್ಮದ ಪರಿಪಾಲನೆ ಇದು ಇನ್ನೊಂದು ಕಡೆ ಈ ಅಂತರ್ಯುದ್ಧದಲ್ಲಿ ಸಿಕ್ಕಿ ಅರ್ಜುನನಿಗೆ ನಿಶ್ಚಿತ ಮಾರ್ಗ ಯಾವುದು ನಾನು ಯಾವ ಮಾರ್ಗದಲ್ಲಿ ಹೋದರೆ ಸರಿ ನನ್ನ ವರ್ಣಾಶ್ರಮಕ್ಕೆ ಹಿತವಾದ ಕರ್ತವ್ಯ ಆಗತ್ತೆ ಅನ್ನೋ ವಿಚಾರ ಗೋಚರ ಆಗದೆ ಗುರುವಾಗಿ ತನ್ನನ್ನು ಉದ್ಧಾರ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಶರಣಾಗತನಾಗ್ತಾನೆ ಅರ್ಜುನ ತಾನು ಯುದ್ಧವನ್ನು ಕೈ ಬಿಡಲಿಕ್ಕೆ ಎಲ್ಲ ಕಾರಣಗಳನ್ನು ಪರಿಪರಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಈಗಾಗಲೇ ತಿಳಿಸಾಗಿದೆ ಆ ಯಾವ ಕಾರಣಗಳು ವಾದಗಳು ಕೂಡ ಶ್ರೀಕೃಷ್ಣ ಪರಮಾತ್ಮ ಒಪ್ಪಿಲ್ಲ ಇದು ಸಮಂಜಸ ಅಲ್ಲ ಅನ್ನೋ ವಿಚಾರವೂ ಕೂಡ ಅರ್ಜುನನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹೇಗೆ ಗೊತ್ತಿತ್ತು ಕೃಷ್ಣ ಏನಾದರೂ ಇದು ಹೇಳಿದ್ ನಾನು ಕೇಳಿದ್ರೆ ಶ್ರೀಕೃಷ್ಣ ನನ್ನ ಮಾತು ಅಥವಾ ನಾನು ಇದುವರೆಗೆ ಮಂಡನೆ ಮಾಡಿರ್ತಕ್ಕಂಥದ್ದೆಲ್ಲ ನನಗೆ ಒಪ್ಪಿಗೆ ಆಗಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ನೇರವಾಗಿ ಬಾಯಿ ಹೇಳದೇ ಇದ್ದರೂ ಕೂಡ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಎದುರಿಗೆ ಇರ್ತಕ್ಕಂಥ ಶ್ರೀಕೃಷ್ಣನ ಮುಖವನ್ನು ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಸ್ಪಷ್ಟ ಅಭಿಪ್ರಾಯ ಏನು ಅನ್ನೋದನ್ನು ಅರ್ಜುನ್ ಈಗಾಗಲೇ ಗ್ರಹಿಸಿದ್ದ ಶ್ರೀಕೃಷ್ಣನಿಗೆ ತಿಳಿದಿತ್ತು ಶ್ರೀಕೃಷ್ಣ ಸರ್ವೋತ್ತಮ ಆದರೂ ಕೂಡ ಅದನ್ನು ನೇರವಾಗಿ ಅರ್ಜುನನಿಗೆ ಹೇಳಿರಲಿಲ್ಲ ಆದರೆ ಅರ್ಜುನ ಕೃಷ್ಣನ ಮುಖವನ್ನು ನೋಡೇ ಗ್ರಹಣ ಮಾಡಿದ್ದ ನಾನು ಇದುವರೆಗೆ ಮಂಡನೆ ಮಾಡಿರ್ತಕ್ಕಂಥ ಯಾವ ವಾದಗಳನ್ನು ಕೂಡ ಕೃಷ್ಣ ಒಪ್ತಾ ಇಲ್ಲ ಅನ್ನೋದು ಅರ್ಜುನನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಅದೇ ರೀತಿಯಾಗಿ ಅವನು ನಿಶ್ಚಯ ಮಾಡಿಕೊಂಡಿದ್ದ ಅವನಿಗೆ ಕರ್ತವ್ಯದ ಬಗ್ಗೆ ಗೊಂದಲ ಉಂಟಾಗಿದ್ದರೂ ಕೂಡ ಪರಿಹಾರ ಮಾರ್ಗದ ಬಗ್ಗೆ ಅರ್ಜುನನಿಗೆ ಗೊಂದಲ ಅನ್ನೋದಿರಲಿಲ್ಲ ಅವನು ಹೇಳೋದನ್ನೆಲ್ಲ ಹೇಳಿ ಆಮೇಲೆ ಹೇಳೋದನ್ನೆಲ್ಲ ನಿಲ್ಲಿಸಿ ಕೇಳಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ ಶ್ರೀಕೃಷ್ಣ ನನ್ನ ಚೈತನ್ಯಕ್ಕೆ ಈ ಮೋಹದ ಅಥವಾ ಏನು ದೋಷದ ಮನಸ್ಸಿಗೆ ಏನು ಆವರಿಸಿದೆ ಆದ್ದರಿಂದ ನನ್ನ ಮನಸ್ಸು ಕರ್ತವ್ಯ ಕರ್ಮದ ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕಿದೆ ನನಗೆ ಏನು ಮಾಡಿದರೆ ಶ್ರೇಯಸ್ಸಾಗತ್ತೆ ಯಾವುದರಿಂದ ಶ್ರೇಯಸ್ಸು ಅನ್ನೋದು ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ನೀನೇ ನನಗೆ ಹೇಳಬೇಕು ತಿಳಿಸಿ ಹೇಳಬೇಕು ಕೃಷ್ಣ ನಾನು ನಿನ್ನ ಶಿಷ್ಯ ನಿನ್ನ ಆಸರೆ ಅಥವಾ ಆಶ್ರಯವನ್ನು ಬಯಸಿ ಬಂದಿದ್ದೀನಿ ನಿನ್ನನ್ನೇ ನಂಬಿ ಬಂದಿದ್ದೀನಿ ನೀನು ನನಗೆ ತತ್ವವನ್ನು ಬೋಧನೆ ಮಾಡು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಸಾಗುವಂತೆ ಅನುಗ್ರಹಿಸು ಶೋಕ ಅಥವಾ ದುಃಖದಿಂದ ನನ್ನ ಇಂದ್ರಿಯಗಳೆಲ್ಲ ಉಡುಹೋಗಿದೆ ಭೂಮಂಡಲದ ಚಕ್ರಾಧಿಪತ್ಯನೇ ಇರಲಿ ದೇವಲೋಕದ ಒಡತನೇನೇ ಇರಲಿ ಏನೇ ಪ್ರಾಪ್ತಿಯಾದರೂ ಕೂಡ ಈ ಶೋಕ ಅಥವಾ ದುಃಖ ಇದು ನನ್ನಿಂದ ಹೋಗೋದಿಲ್ಲ ಅರ್ಜುನ ಮಹಾಜ್ಞಾನೆ ತಿಳಿದಿತ್ತು ಜಗತ್ತಿನ ಯಾವ ಭೋಗಭಾಗ್ಯಗಳು ಕೂಡ ತನ್ನ ದುಃಖವನ್ನು ಪೂರ್ಣವಾಗಿ ಪರಿಹಾರ ಮಾಡೋದು ಸಾಧ್ಯ ಇಲ್ಲ ಅದಕ್ಕೆ ಇರ್ತಕ್ಕಂಥ ಏಕೈಕ ಉಪಾಯ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ತತ್ವಜ್ಞಾನ ಮಾತ್ರ ಈ ಶೋಕ ಅಥವಾ ದುಃಖ ನನ್ನ ಇಂದ್ರಿಯಗಳನ್ನೆಲ್ಲ ಉಡುಗಿಸ್ಬಿಟ್ಟಿದೆ ನಿಶ್ಚೇಷ್ಟವನ್ನಾಗಿ ಮಾಡಿದೆ ಆದ್ರಿಂದ ಈ ತತ್ವಜ್ಞಾನ ಅದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದನೇ ನನಗೆ ದೊರೀಬೇಕು ಗುರು ಗುರುಣಾಂ ಪ್ರಭವ ಶಾಸ್ತ್ರಾಂ ಬಾಧರಾಯಣ ಜ್ಞಾನದೋ ವಿಷ್ಣುಹೋ ಜ್ಞಾನಿನಾಂ ಮೋಕ್ಷದಶ್ಚ ಸಹ ಶ್ರೀಕೃಷ್ಣ ನನ್ನ ರಥದ ಕುದುರೆಗಳನ್ನು ಮಾತ್ರ ಓಡಿಸುವಂತಹ ಸಾಮಾನ್ಯ ಸಾರಥಿ ಅಲ್ಲ ಇಡೀ ಚರಾಚರಾತ್ಮಕವಾಗಿರ್ತಕ್ಕಂತಹ ಜಗತ್ತಿನ ಪ್ರೇರಕ ನಿಯಾಮಕನಾದವನು ಸರ್ವೋತ್ತಮನಾದ ಶ್ರೀಕೃಷ್ಣ ಅರ್ಜುನನಿಗೆ ತತ್ವಜ್ಞಾನದ ಜೊತೆಗೆ ಅದನ್ನು ಪಡೆದುಕೊಳ್ಳುವಂತಹ ರೀತಿಯೂ ಕೂಡ ಗೊತ್ತಿತ್ತು ಯಾರಿಂದ ಪಡ್ಕೋಬೇಕು ಹೇಗೆ ಪಡ್ಕೋಬೇಕು ಶಿಷ್ಯನಾಗಿ ಯಾವ ರೀತಿಯಾಗಿ ಗುರುಗಳ ಹತ್ತಿರ ತನ್ನನ್ನು ತಾನು ತರ್ಕೋಬೇಕು ತಾನು ನಿವೇದನೆಯನ್ನು ಮಾಡ್ಕೋಬೇಕು ಅದು ಅರ್ಜುನನಿಗೆ ಗೊತ್ತಿತ್ತು ಹೀಗೆ ತಿಳ್ಕೊಂಡವನಿಗೆ ಮಾತ್ರನೇ ತತ್ವಜ್ಞಾನದ ಬಾಗಿಲು ಅನ್ನೋದು ತೆಗೆಯತ್ತೆ ಅವನು ಹಾಗೆ ತನ್ನನ್ನು ಗುರುವಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ಮುಂದೆ ತೆರೆದುಕೊಂಡಿರ್ತಕ್ಕಂಥ ಶಿಷ್ಯ ಅಂತ ಒಪ್ಪುಗೊಂಡ ಗುರುಸ್ಥಾನದಲ್ಲಿದ್ದವನು ಶ್ರೀಕೃಷ್ಣ ಅರ್ಜುನನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ತತ್ವವನ್ನು ಮನಮುಟ್ಟುವಂತೆ ಅವನಿಗೆ ಉಪದೇಶವನ್ನು ಮಾಡಿದ ಕೃಷ್ಣ ಪರಮಾತ್ಮ ಯೋಗ್ಯ ರೀತಿಯಲ್ಲಿ ಹೀಗೆ ಶಿಷ್ಯತ್ವವನ್ನು ವಹಿಸಿದರೆ ಒಳ್ಳೆಯ ಉಪದೇಶ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಆ ರೀತಿಯಾಗಿ ಶಿಷ್ಯತ್ವವನ್ನು ವಹಿಸದೇ ಇರತಕ್ಕಂಥ ಯಾರಿಗೂ ಕೂಡ ಭಗವದ್ಗೀತೆಯಂತಹ ಶಾಸ್ತ್ರ ಅನ್ನೋದು ತಿಳಿಯೋದೇ ಇಲ್ಲ ಅನ್ನೋದು ತಾತ್ಪರ್ಯ ಗುಡಾ ಕೇಶ ಅರ್ಜುನ ಅಂದರೆ ನಿದೆಯನ್ನು ಈಗ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿದ್ದ ನೀ ಉಪದೇಶ ಮಾಡೋ ತನಕ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತೆ ಕುಳಿತೇ ಬಿಟ್ಟ ಅರ್ಜುನ ಅರ್ಜುನ ಒಬ್ಬ ಒಳ್ಳೆ ಜಿಜ್ಞಾಸುವಿನ ಎಲ್ಲ ಲಕ್ಷಣವನ್ನು ಕೂಡ ಜ್ಞಾನಿ ಪ್ರಶ್ನೆ ಕೇಳಿದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಉತ್ತಮ ಜಿಜ್ಞಾಸುವಿನ ಲಕ್ಷಣ ಇಂತಹ ಶಿಷ್ಯೋತ್ತಮನಾಗಿರ್ತಕ್ಕಂಥ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ಮಂದಹಾಸದಿಂದ ಉಪದೇಶವನ್ನು ಮಧುರವಾದ ಮಾತುಗಳಿಂದ ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಳತ ಶೋಕ ಸಂಭ್ರಾಂತನಾಗಿ ಕುಳಿತಿರ್ತಕ್ಕಂಥ ಅರ್ಜುನನಿಗೆ ನಗತಾ ಉಪದೇಶವನ್ನು ಮಂದಹಾಸದಿಂದ ಹಸನ್ಮುಖನಾಗಿ ಪ್ರಾರಂಭ ಮಾಡಿದೆ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಈಗ ಕಾಣ್ತಾ ಇರುವಂತಹ ಏನು ಪ್ರವೃತ್ತಿ ಅಥವಾ ವರ್ತನೆ ನನಗೆ ಮೊದಲೇ ತಿಳಿದಿತ್ತು ಅನ್ನುವಂಥ ಸೂಚನೆಯೋ ಅನ್ನೋ ಹಾಗೆ ಆ ಕೃಷ್ಣನ ಮುಖದಲ್ಲಿ ಮಂದಹಾಸ ಇತ್ತು ದುಃಖ ತಪ್ತನಾಗಿರ್ತಕ್ಕಂಥ ಅರ್ಜುನನಿಗೆ ಅದೊಂದು ರೀತಿಯ ಅಮೃತ ಸೇಚನ ಅನ್ನೋ ರೀತಿಯಲ್ಲಿತ್ತು ಆ ಶ್ರೀಕೃಷ್ಣನ ಉಪದೇಶ ಭಕ್ತನನ್ನ ಕುರಿತು ಭಗವಂತ ನುಡಿದ ನರನಾಗಿರ್ತಕ್ಕಂಥ ಅರ್ಜುನನಿಗೆ ನಾರಾಯಣ ಹೇಳಿದ್ದು ನುಡಿದದ್ದು ಅದು ಜಗತ್ತಿಗೆ ಶಾಸ್ತ್ರ ಅಂತ ಆಯಿತು ಶೋಕವನ್ನು ಪರಿಹಾರ ಮಾಡುವಂಥ ಸಾಧನ ಸರ್ವಸ್ವೋವು ಕೂಡ ಆಯಿತು ಈ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ ಅರ್ಜುನ ನೀನೇ ವಿಚಾರ ಮಾಡು ಯಾವುದು ನಿನಗೆ ಸರಿ ಅಂತ ಕಾಣುತ್ತೋ ನೀನದನ್ನು ಮಾಡು ಅಂತ ಈ ರೀತಿಯಾಗಿ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ನಪಶ್ಯಾ ಮಬಾಪನುದೋ ತಮ ಹೆಚ್ಚೋಕಮುಚ್ಚೋ ಕ್ಷಣಮಿಂದ್ರಿಯಣ ಅವಾಪ್ಯಭೂಮ ವಸಪತ್ನಂ ರು ರಾಜ್ಯಂ ಸುರಾಣಿಪತ್ಯ ಇಂದ್ರಿಯಾಣಾ ಇಂದ್ರಿಯಾಣಾಮುಚ್ಚೋಷಂ ಅತಿಶೋಷಕರಂ ಇಂದ್ರಿಯಗಳನ್ನು ಅತಿಯಾಗಿ ಒಣಗಿಸ್ತಕ್ಕಂಥ ಇಂದ್ರಿಯಗಳ ಶಕ್ತಿಯನ್ನ ಹೀರುವಂತಹ ನನ್ನ ದುಃಖವನ್ನು ಯಾವ ಕರ್ತವ್ಯವೂ ಅಪನುದ್ಯಾ ನಾಶಗೊಳಿಸತ್ತೋ ಅಥವಾ ಪರಿಹಾರ ಮಾಡುತ್ತೋ ಅಂತಹ ಕರ್ತವ್ಯವನ್ನು ನಾನು ತಿಳ್ಕೊಂಡಿಲ್ಲ ರಾಜ್ಯದ ಪ್ರಾಪ್ತಿಗೆ ಕಾರಣವಾಗಿರ್ತಕ್ಕಂಥ ಯುದ್ಧ ಅನ್ನೋ ಕರ್ತವ್ಯವೇ ನಿನ್ನ ದುಃಖವನ್ನು ನಾಶ ಮಾಡುತ್ತೆ ಪರಿಹಾರ ಮಾಡತ್ತೆ ಅಂದರೆ ಅದಕ್ಕೆ ಅರ್ಜುನನ ಉತ್ತರ ಅವಾಪ್ಯ ಯಪಿ ಭೂಮೌ ನಿಷ್ಕಂಟಕಂ ರಾಜ್ಯಂ ಪ್ರಾಪ್ಸಿ ತಥಾ ಸುರಾಣ ದೇವಾಂ ಆಧಿಪತ್ಯ ಪ್ರಾಪ್ಸಿ ವಾಸ್ತವಿಕವಾಗಿ ನಾನು ಭೂಮಿಯಲ್ಲಿ ನಿಷ್ಕಂಟಕವಾಗಿರ್ತಕ್ಕಂತಹ ರಾಜ್ಯವನ್ನು ಹೊಂದಿಯೇನು ಅದರಂತೆ ಸುರಾಣ ದೇವಾನಧಿಪತ್ಯ ದೇವತೆಗಳ ಆಧಿಪತ್ಯ ಒಡೆತನವನ್ನು ಸ್ವರ್ಗಾಧಿಪತ್ಯವನ್ನು ಕೂಡ ಪಡೆಯಬಹುದು ಹೀಗೆ ಬಯಸಿರ್ತಕ್ಕಂಥ ಎಲ್ಲವನ್ನು ಕೂಡ ಯುದ್ಧದಿಂದ ಪಡೆದರೂ ನನ್ನ ದುಃಖದ ಉಪಶಮನವೇ ಪರಿಹಾರವೇ ಆಗದೇ ಇದ್ದರೆ ಏನು ಉಪಯೋಗ ಯಾಕೆ ಅಂದರೆ ಹತ್ವಾರ್ಥ ಕಾಮನ್ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಇಹದಲ್ಲಿ ರಾಜ್ಯ ಪರದಲ್ಲಿ ಸ್ವರ್ಗ ಇವೆಲ್ಲ ದುಃಖಕ್ಕೆ ಕಾರಣ ಆಗತ್ತೆ ಹೊರತು ದುಃಖ ಪರಿಹಾರ ಸಾಧನ ಅಲ್ಲ ಇದು ಅರ್ಜುನನ ಅಭಿಪ್ರಾಯ ಆಮೇಲೆ ಧೃತರಾಷ್ಟ್ರನ ಜಿಜ್ಞಾಸೆ ಸಂಜಯನನ್ನು ಕುರಿತು ತತಃಕಿಂ ಅಕರೋತ್ ಅರ್ಜುನ ಇ ಧೃತರಾಷ್ಟ್ರ ಆಕಾಂಕ್ಷಾ ನಿರಹ ಸಂಜಯ ಏ ಮುಕ್ವಾ ಮುಂದೆ ಸಂಜಯ ಹೇಳ್ತಾನೆ ಅರ್ಜುನ ಏನು ಮಾಡ್ದ ಈ ರೀತಿಯಾಗಿ ಧೃತರಾಷ್ಟ್ರನ ಜಿಜ್ಞಾಸೆಯನ್ನು ಸಂಜೆಯ ಮುಂದೆ ನಿರೂಪಣೆಯನ್ನು ಮಾಡ್ತಾನೆ ಸಂಜಯ ಉವಾಚ ಏ ಮುಕ್ವಾ ಫುಷಿ ಕೇಶಂ ನ ಯೋಚ್ೆ ಇತಿ ಗೋವಿಂದಂ ಉಕ್ತವಾ ತೂಷ್ಣೀಂ ಬಬೂವಹ ಶತ್ರು ಸಂಹಾರಕನು ಗುಡಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನಾಗಿರ್ತಕ್ಕಂಥ ಅರ್ಜುನನು ಸರ್ವೇಂದ್ರಿಯ ಪ್ರೇರಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟೆಲ್ಲ ಹೇಳಿ ನ ಯೋಚ್ೆ ಇತಿ ನಾನಿನ್ ಮಾಡಲಾರೆ ಅಂತ ಹೇಳ್ತಾನೆ ತೂಷ್ಣೀಂ ಬಬೂವ ನಿಷ್ಕ್ರಿಯನಾಗಿ ಸುಮ್ಮನೆ ಕೂತ ಋಷಿಕೇಶಂ ಅಂದರೆ ಸರ್ವೇಂದ್ರಿಯ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮ ಋಷಿ ಕ ಅಂದರೆ ಇಂದ್ರಿಯಗಳು ಪ ಅಂದರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಪ್ರೇರಣೆ ಮಾಡ್ತಕ್ಕಂಥ ಪರಮಾತ್ಮ ಗುಡಾಕೇಶ ಅಂದರೆ ಜಿತನಿದ್ರಹ ಪರಂತಪ ಅಂದರೆ ಶತ್ರುತಾಪನ ಗೋವಿಂದಂ ಗಾಹ ವೇದವಾಚಾ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಗೋವಿಂದ ಪರಮಾತ್ಮ ಹ ಅಂದರೆ ಇತಿ ಆಶ್ಚರ್ಯ ಏನು ಆಶ್ಚರ್ಯ ಧೈರ್ಯಶಾಲಿಯಾಗಿರ್ತಕ್ಕಂಥ ಸಾಮಾನ್ಯ ಧೈರ್ಯಶಾಲಿಯಲ್ಲ ಅತ್ಯಂತ ಧೈರ್ಯಶಾಲಿಯಾಗಿರ್ತಕ್ಕಂಥ ಅರ್ಜುನನಿಗೂ ಇಂತಹ ಬುದ್ಧಿ ಬಂತು ಅಂದರೆ ಏನು ಆಶ್ಚರ್ಯ ಮುಂದೆ ಏನಾಯಿತು ತಮುವಾಚ ಋಷಿ ಕೇಶಃ ಪ್ರಹಸನ್ನಿಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ಎಂಥ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮಾತನ್ನು ಅರ್ಜುನ ಆಡ್ತಾ ಇದ್ದಾನೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮಂದಹಾಸದಿಂದ ಮುಗಳ್ನಾಗುತ್ತಾ ಎರಡೂ ಸೇನೆಗಳ ಮಧ್ಯದಲ್ಲಿ ವಿಷಾದಕ್ಕೆ ಒಳಗಾಗಿರ್ತಕ್ಕಂಥ ಅರ್ಜುನನನ್ನ ಕುರಿತು ಶ್ರೀಕೃಷ್ಣ ಪರಮಾತ್ಮ ಹೇಗೆ ಹೇಳ್ತಾನೆ ಪರಮಾತ್ಮ ಸರ್ವೋತ್ತಮ ಅನ್ವಜ್ಞಾನ ಮತ್ತು ಅವನಲ್ಲಿ ಭಕ್ತಿ ಇವೆರಡನ್ನೂ ಹೊಂದಿ ಭಗವದ್ವೇಷಿಗಳು ಮತ್ತು ಅವರಿಗೆ ಸಹಾಯ ಮಾಡುವವರನ್ನು ನಿಗ್ರಹಿಸುವುದೇ ಕ್ಷತ್ರಿಯರ ಶ್ರೇಷ್ಠ ಧರ್ಮ ಅಥವಾ ಪರಮಧರ್ಮ ಆದರೆ ಅರ್ಜುನ ತನ್ನ ಬಂಧುಗಳ ಮೇಲೆ ಅತಿಯಾಗಿರ್ತಕ್ಕಂಥ ವ್ಯಾಮೋಹವನ್ನು ಹೊಂದಿ ಅಂತಹ ಪರಮಧರ್ಮವನ್ನೇ ಶ್ರೇಷ್ಠ ಧರ್ಮವನ್ನೇ ಅಧರ್ಮ ಅಂತ ಇಲ್ಲಿ ಸಂಶಯ ಪಡ್ತಾ ಇದ್ದಾನೆ ಈ ರೀತಿಯಾಗಿರ್ತಕ್ಕಂಥ ಶತ್ರು ನಿಗ್ರಹ ಅನ್ನೋದು ಪರಮಧರ್ಮ ಅಥವಾ ಶ್ರೇಷ್ಠ ಧರ್ಮ ಅದಕ್ಕೆ ವಿರುದ್ಧವಾಗಿರುವಂಥದ್ದೆಲ್ಲವೂ ಕೂಡ ಅಧರ್ಮ ಅನ್ನೋ ತತ್ವವೇ ಭಗವದ್ಗೀತೆಯ ಮಹಾ ಅರ್ಜುನನಿಗೆ ಬೋಧಿಸುವ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಮೊದಲು ಈ ನಿನ್ನ ದುಃಖಕ್ಕೆ ಅವಿವೇಕನೇ ಕಾರಣ ಅಜ್ಞಾನನೇ ಕಾರಣ ಅಂಥೇಳಿ ತಿಳಿಸ್ತಾನೆ ಭಗವಾನುವಾಚ ಅಶೋಚ್ಯನನ್ವಶೋಚಸ್ವ ಪ್ರಜಾವಾ ಭಾಷಸೆ ಗತಃನಗತ ಶೂಂಚ್ ಗಾನು ಶೋಚನೆ ಪಂಡಿಂತ ಪ್ರಜಾವಾ ಸ್ವುಧಿಮಾತ್ರ ಪರಿಕಲ್ಪ ತಾನ್ ನೃದ್ಧಮ್ಮತ ಭಾವ ತಾಂ ಭಾಷಾ ನ ವೃದ್ಧಸಮ್ಮತ ಪ್ರಜ್ಞಾ ಅಂದರೆ ಯದ್ವಾ ಪ್ರಕೃಷೇಣ ಜಾನಂತಿ ಇ ಪ್ರಜ್ಞಾ ತೇಷಾಂ ವಾದ ಪ್ರಜ್ಞಾವಾದ ಅರ್ಜುನ ಮಾಡ್ತಾ ಇರೋದು ಪ್ರಾಜ್ಞರಿಗೆ ವಿರುದ್ಧವಾಗಿರ್ತಕ್ಕಂಥ ವಾದ ಶೋಕಕ್ಕೆ ಅರ್ಹರಲ್ದೇ ಇರ್ತಕ್ಕಂಥವ್ರ ಬಗ್ಗೆ ನೀನು ಶೋಕವನ್ನು ಪಡ್ತಾ ಇದೆಯಾ ನೀನು ನಿನ್ನ ಬುದ್ಧಿಗೆ ತೋಚಿದಂತೆ ಸೊಬುದ್ಧಿ ಮಾತ್ರ ಪರಿಕಲ್ಪಿತವಾಗಿರ್ತಕ್ಕಂಥದ್ದನ್ನು ಮಾತಾಡ್ತಾ ಇದೆಯಾ ಜ್ಞಾನಿಗಳಿಗೆ ಹಿರಿಯರಿಗೆ ತಿಳಿದವರಿಗೆ ಸಮ್ಮತವಾಗಿದ್ದಲ್ಲ ಇದ್ಯಾವುದು ಅವರು ಯಾರೂ ಇದನ್ನು ಒಪ್ಪೋದಿಲ್ಲ ಅರ್ಜುನ ಏನು ಕೇಳ್ಬೋದು ಇಂಥವರ ಬಗ್ಗೆ ಜ್ಞಾನಿಗಳು ಯಾಕೆ ದುಃಖ ನನ್ನ ಮಾತುಗಳ ಪ್ರಾಜ್ಞರಿಗೆ ಅಥವಾ ಜ್ಞಾನಿಗಳಿಗೆ ಸಮ್ಮತ ಆಗೋದಿಲ್ಲ ಈ ರೀತಿಯಾಗಿ ಅರ್ಜುನ ಕೇಳ್ಬೋದು ಯಾಕೆ ಅಂದರೆ ದುಷ್ಟ್ವ ಇಮಂ ಕೃಷ್ಣ ಇತ್ಯಾದಿ ನಾನು ನನ್ನ ವಾದಕ್ಕೆ ಸಮರ್ಥನೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತಾಯಿದ್ದೀನಿ ಹೀಗಿರುವಾಗ ಅದು ಪ್ರಾಜ್ಞರಿಗೆ ಅಸಮ್ಮತ ಅಂತ ಅನಿಸೋದು ಹೇಗೆ ಅದಕ್ಕೆ ಶ್ರೀಕೃಷ್ಣ ಉತ್ತರ ಹೇಳ್ತಾನೆ ನೀನು ದುಃಖ ಯಾರ ಬಗ್ಗೆ ಪಡಬಾರ್ದೋ ಅಂಥವ್ರ ಬಗ್ಗೆ ದುಃಖ ಪಡ್ತಾ ಗತಾಸೂನ್ ಮರಣ ಸನ್ನಿಹಿತರಾದವರನ್ನು ಅಗತಾಸೂನ್ ಬದುಕಿರುವವರ ಹಾಗೆ ನೀನು ದುಃಖ ಪಡ್ತಾ ಇದೆಯಾ ಮರಣ ಸನ್ನಿಹಿತರಾದವರ ಬಗ್ಗೆಯೂ ಆದ್ದರಿಂದ ನೀನು ದುಃಖಕ್ಕೆ ಅನರ್ಹರಾಗಿರ್ತಕ್ಕಂಥವರ ಬಗ್ಗೆ ದುಃಖ ಪಡ್ತಾ ಇದೆಯಾ ಶ್ರೀಕೃಷ್ಣ ಅರ್ಜುನನನ್ನು ಕೇಳ್ತಾನೆ ನಿನಗೆ ಬಂಧುಗಳ ಆತ್ಮನಾಶದ ಬಗ್ಗೆ ಚಿಂತೆನಾ ಏನು ಅಥವಾ ಅವರ ದೇಹನಾಶದ ಬಗ್ಗೆ ಚಿಂತೆಯಾ ಅಥವಾ ದೇಹ ಬಿಟ್ಟು ಆತ್ಮನ ಅಸ್ತಿತ್ವವೇ ಇಲ್ಲ ಆಗಿದ್ದರಿಂದ ದೇಹನೇ ಆತ್ಮ ಅದುದರಿಂದ ದೇಹನಾಶನೇ ಬಾಂಧವರ ನಾಶ ಅಂತ ದುಃಖ ಯಾವುದು ಈ ಮೂರು ಕಾರಣಗಳಲ್ಲಿ ನಿನ್ಗೆ ಯಾವುದ್ರ ಕಾರಣಕ್ಕಾಗಿ ದುಃಖ ಆಗ್ತಾ ಇದೆ ಆ ಬಂಧುಗಳ ಆತ್ಮನಾಶ ಆಗತ್ತೆ ಅಂತ ಚಿಂತೆ ಏನಾರು ಆಗಿದ್ರೆ ಆ ಮೊದಲನೇ ನೀನು ಕೇಳ್ತಾ ಇದೆಯಲ್ಲ ಆ ನಿನ್ನ ಕಾರಣ ಸರಿಯಲ್ಲ ಯಾಕೆ ಆತ್ಮ ಅನ್ನೋದು ಅನಾದಿಯಾಗಿ ನಿತ್ಯವಾಗಿರುವಂಥದ್ದು ಅದಕ್ಕೆ ನಾಶ ಇಲ್ಲ ಹುಟ್ಟೂ ಇಲ್ಲ ಸಾಬೂ ಇಲ್ಲ ಎರಡೂ ಇಲ್ಲ ಇನ್ನು ಅವರ ದೇಹನಾಶದ ಬಗ್ಗೆ ನೀನೇನಾದರೂ ದುಃಖ ಇದ್ರೆ ಚಿಂತೆ ಮಾಡ್ತಾ ಇದ್ದರೆ ದೇಹ ದೇಹನಾಶ ಅನ್ನೋದು ಅಪರಿಹಾರ್ಯ ಜಾತಸ್ಯ ಮರಣಂ ಧ್ರುವಂ ಅಂತ ಆತ್ಮರೆಲ್ಲ ಅವರರು ಆದರೆ ದೇಹನಾಶ ಅನ್ನೋದು ಮಾತ್ರ ಇದ್ದೇ ಇದೆ ಅದಕ್ಕೆ ಮುಂದೆ ಹೇಳ್ತೀನಿ ಕೇಳಿ ನಿನಗೆ ನತ್ವೇವಾಹಂ ಜಾತು ನಾಶಂ ನತ್ವ ನೇ ಮೇ ಜನಾಧಿಪಾಹ ನೈವನ ಭವಿಷ್ಯಾ ಸರ್ವೇ ವಯಮತಃ ಜಾತು ಅಂದರೆ ನಾನು ಎಂದೆಂದೂ ಇಲ್ಲ ಅಂತಿಲ್ವೇ ಇಲ್ಲ ಯಾವಾಗೂ ಇದ್ದೇ ಇರ್ತೀನಿ ಅಂತ ಅರ್ಥ ನಾವು ನೀವು ನಾವೆಲ್ಲರೂ ಮುಂದಿನ ಕಾಲದಲ್ಲಿ ಉಳಿಯಲ್ಲ ಅಂತೇನಿಲ್ಲ ಉಳದೇ ಇರ್ತಿರ್ತೀವಿ ನಿತ್ಯೋ ನಿತ್ಯ ನಂ ಚೇತನ ಚೇತನ ಪರಮಾತ್ಮ ಜೀವರಿಗೆ ಹೊಸ ಹೊಸ ದೇಹಗಳ ಸಂಪರ್ಕವೇ ಉತ್ಪತ್ತಿ ಅವರ ದೇಹಗಳ ನಾಶನೇ ಮರಣ ಇಂತಹ ಜನನ ಮರಣಗಳು ಜೀವನಿಗೆ ಮೋಕ್ಷ ಇರುತ್ತೆ ಆದರೆ ಭಗವಂತನಿಗೆ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡುವಂತಹ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಜಿಜ್ಞಾಸವು ಆರ್ತನೂ ಆಗಿರ್ತಕ್ಕಂಥ ತನ್ನ ಭಕ್ತನಾಗಿರ್ತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ದಿನ್ ತನ್ನ ದಿವ್ಯವಾಣಿಯಿಂದ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡದೆ ಅಡ್ಡದಾರಿಯಿಂದ ಅಥವಾ ಬಳಸುದಾರಿಯಿಂದ ಉಪದೇಶವನ್ನು ಯಾಕೆ ಕೊಡ್ತಾನೆ ಅಂತ ಕೆಲವರು ಆಕ್ಷೇಪವನ್ನು ಮಾಡ್ತಾರೆ ಆತ್ಮನ ನಿತ್ಯತೆ ಸತ್ಯತೆ ಮೊದಲಾಗಿರ್ತಕ್ಕಂಥ ಜಟಿಲ ವಿಷಯಗಳನ್ನ ಕೃಷ್ಣ ಪ್ರಸ್ತಾಪ ಮಾಡುವಂತಹ ಅರ್ಜುನನಿಗೆ ಪರಿಹಾರ ಮಾರ್ಗವನ್ನು ಹೇಳುವಂತಹ ಅಗತ್ಯತೆ ಏನಿತ್ತು ಅವಶ್ಯಕತೆ ಏನಿತ್ತು ಯುದ್ಧದಿಂದ ಆಗುವಂತಹ ಲೋಕ ವ್ಯವಸ್ಥಾಭಂಗದ ಅನರ್ಥಕ್ಕೆ ಮುಂದೆ ವಿವೇಚನೇ ಕಾಣೋದಿಲ್ಲ ಬೇರೆ ವೇದಾಂತಿಕ ಭಾಷೆಯಿಂದ ಈ ವಿಷಯಗಳನ್ನೇ ಮರಸ್ಲಿಕ್ಕೆ ಅಥವಾ ಡಿವಿಯೇಟ್ ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪ್ರಯತ್ನ ಮಾಡದಂತೆ ಇದೆ ಅಂತ ಕೆಲವರ ಆಕ್ಷೇಪ ಆದರೆ ಗೀತೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಈ ವಕ್ರಗತಿಯನ್ನು ಅನುಸರಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಮೇಲ್ನೋಟಕ್ಕೆ ಇದು ವಕ್ರಗತಿಯಂತೆ ಕಂಡರೂ ಅಥವಾ ಸುತ್ತಿ ಹೇಳದಂಗೆ ಕಂಡರೂ ಕೂಡ ಅಧ್ಯಯನ ಮಾಡಿದವರಿಗೆ ಇದು ನೇರವಾಗಿ ಹೇಳಿದಾನೆ ಅಂತ ಅರ್ಥ ಆಗುತ್ತೆ ಅರ್ಜುನ ಇಷ್ಟೆಲ್ಲ ಮಾತನಾಡಿದರೂ ಪ್ರಜ್ಞಾವಾದವನ್ನು ಮಾಡಿದರೂ ಕೂಡ ಅವನ ಮಾನಸಿಕ ಚಿಂತೆಗೆ ಉದ್ವಿಗ್ನತೆಗೆ ಮೂಲ ಕಾರಣ ಏನು ಅಂತ ಪ್ರಶ್ನೆ ಬಂದರೆ ನಿಜವಾಗಿಯೂ ಅರ್ಜುನ ಧಾರ್ಮಿಕ ಭಾವನೆಯಿಂದಲೇ ಯುದ್ಧದಿಂದ ವಿಮುಕನಾಗಿದಾನ ಅಂತ ಪ್ರಶ್ನೆ ಬಂದರೆ ಇಲ್ಲ ಆತ ನಿಜವಾಗಿಯೂ ಮೋಹ ಪರವಶನಾಗಿ ತನ್ನವರನ್ನ ಹೇಗೆ ಕಳ್ಕೊಳ್ಳಿ ಅಂತ ವ್ಯಾಮೋಹನ ಅವನ ಈ ಪರವಶತೆಗೆ ಅಥವಾ ಮಾನಸಿಕ ಉದ್ವಿಗ್ನತೆಗೆ ಮುಖ್ಯ ಕಾರಣ ಈ ಹಿಂದೆ ಅನೇಕ ಯುದ್ಧಗಳನ್ನು ನಡೆಸಿದ್ದಾನೆ ಅರ್ಜುನ ಇಂದು ಮಾತ್ರ ಯುದ್ಧ ಅಕಾರ್ಯ ಈ ರೀತಿಯಾಗಿ ಅವನು ತನ್ನ ಪ್ರಜ್ಞಾವಾದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಮನುಷ್ಯ ಸ್ವಾರ್ಥಿ ಆದಾಗ ಮಾತ್ರ ಧರ್ಮ ವೇದಾಂತಗಳನ್ನು ತನಗೆ ಬೇಕಾದಂತೆ ತಿರ್ಚುತ್ತಾನೆ ಆದರೆ ಪ್ರಸ್ತುತದಲ್ಲಿ ಅನೇಕ ಬಾರಿ ಧೈರ್ಯದಿಂದ ಯುದ್ಧ ಮಾಡಿದವನು ಅರ್ಜುನ ಆದರೆ ಇಂದು ಯುದ್ಧದಿಂದ ವಿಮುಖನಾಗ್ತಾ ಇರೋದಕ್ಕೆ ನಾನಾ ಕಾರಣಗಳನ್ನು ಹೇಳಿ ಸುದೀರ್ಘವಾಗಿರತಕ್ಕಂಥ ಉಪನ್ಯಾಸವನ್ನೇ ಕೊಡ್ತಾ ಇದ್ದಾನೆ ಪ್ರಜ್ಞಾವಾದದ ಮುಖವಾಡ ಅಲ್ಲ ತನ್ನ ಮೋಹದ ದೌರ್ಬಲ್ಯವನ್ನು ಮುಚ್ಚಿಡ್ಲಿಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ ಅರ್ಜುನ ನಿಜವಾಗೂ ಮೋಹ ಪರವಶನಾಗಿ ತನ್ನವರನ್ನ ಗುರುಗಳನ್ನ ಜ್ಞಾನಿಗಳನ್ನು ಹೇಗೆ ಕಳ್ಕೊಳ್ಳಿ ಯುದ್ಧದಲ್ಲಿ ಅನ್ನುವಂತಹ ವ್ಯಾಮೋಹವೇ ಅವನ ಈ ಮಾನಸಿಕ ಉದ್ವಿಗ್ನತೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಂದು ಉದಾಹರಣೆಯನ್ನು ಕೊಡ್ತಾರೆ ವಸಿಷ್ಠರು ಮೊದಲಾಗಿರ್ತಕ್ಕಂಥವ್ರು ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಶೋಕಾವೇಶವನ್ನು ಪ್ರಕಟ ಮಾಡಿದ್ದು ಪುರಾಣಗಳಲ್ಲಿ ಕಂಡಿದ್ದೀವಿ ಆದರೆ ಅವರಿಗೆ ತಮ್ಮ ದೌರ್ಬಲ್ಯ ಮತ್ತೆ ಮೋಹ ಪರವಶತೆ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅರ್ಜುನನಂತೆ ಆತ್ಮಸಮರ್ಥನೆಯ ವಾದಗಳನ್ನು ಪ್ರಜ್ಞಾವಾದಗಳನ್ನು ಅವರು ಯಾರೂ ಮಾಡಿತಿರ್ಲಿಲ್ಲ ಅರ್ಜುನನ ಈ ನಾಟಕ ಪ್ರಜ್ಞಾವಾದ ಮಂಡನೆ ಎಲ್ಲವನ್ನು ನೋಡಿ ಪ್ರಹಸನ್ಯವ ಭಾರತ ಕೃಷ್ಣನಿಗೆ ನಗು ಬಂದಿರಬೇಕು ಆ ಕಾರಣಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಯುದ್ಧ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳಿಗೆ ವಿಶೇಷವಾಗಿ ಉತ್ತರ ಕೊಡೋದಿಲ್ಲ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯ ವಿಷಯ ಅಥವಾ ಸಂಗತಿ ಎಂದರೆ ನಿಜವಾಗಿಯೂ ಅರ್ಜುನ ಹೇಳಿದಂತೆ ಅಥವಾ ಇದುವರೆಗೆ ವಾದ ಮಾಡಿದಂತೆ ಯುದ್ಧದಿಂದ ರಾಷ್ಟ್ರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮ ಅನ್ನೋದಾಗಿಲ್ಲ ಯುದ್ಧದ ನಂತರದಲ್ಲಿ ದೇಶದಲ್ಲಿ ರಾಮರಾಜ್ಯ ಸದೃಶವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಲೌಕಿಕ ಆಧ್ಯಾತ್ಮಿಕ ಸಮೃದ್ಧ ಸಂಪನ್ನವಾಗಿರ್ತಕ್ಕಂಥ ಧರ್ಮರಾಜ್ಯನೇ ಸ್ಥಾಪನೆ ಆಯಿತು ಅನಂತರದ ಸಾವಿರಾರು ವರ್ಷಗಳು ದೇಶದ ಸುವರ್ಣ ಯುಗ ಅನ್ನ ಇತಿಹಾಸ ನಮಗೆ ಅದನ್ನು ತಿಳಿಸ್ತಾ ಇದೆ ಆದ್ದರಿಂದ ಧರ್ಮಕ್ಕಾಗಿ ನಡೀತಕ್ಕಂಥ ಯುದ್ಧ ಹೋರಾಟದ ಬಗ್ಗೆ ಅರ್ಜುನ ಆಡತಕ್ಕಂಥ ಪ್ರಜ್ಞಾವಾದಗಳಿಗೆ ಶ್ರೀಕೃಷ್ಣ ವಿಶೇಷವಾಗಿ ಉತ್ತರ ಕೊಡುವಂತಹ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಳೋದಿಲ್ಲ ಅದರ ಬದಲಾಗಿ ಅವನಿಗೆ ಇರ್ತಕ್ಕಂಥ ಹೃದಯ ದೌರ್ಬಲ್ಯ ಅಥವಾ ಮನೋಧ ದೌರ್ಬಲ್ಯವನ್ನು ಕಿತ್ತೋಗಲಿಕ್ಕೆ ನಿರ್ಮೂಲನೆ ಮಾಡಲಿಕ್ಕೆ ತಾನು ಉಪಕ್ರಮವನ್ನು ಮಾಡ್ತಾನೆ ಅರ್ಜುನನ ಬಂಧು ವ್ಯಾಮೋಹವನ್ನು ಪರಿಹಾರ ಮಾಡೋದೇ ಶ್ರೀಕೃಷ್ಣನ ಅತ್ಯಂತ ಪರಮ ಮುಖ್ಯ ಉದ್ದೇಶ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮನೋ ಯಾವ ರೀತಿಯಾಗಿ ಉಪದೇಶ ಮಾಡಿ ಅದನ್ನು ಪರಿಹಾರ ಮಾಡದ ಅನ್ನೋದನ್ನು ನಾಳೆ ದಿನ ಸೇರಿದಾಗ ಮತ್ತೆ ನೋಡೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣ ಅರ್ಪಣೆ ವಸ್ತು